ಸತ್ಯವತಿ ಹೃದಯ ನಂದನೋ ವ್ಯಾಸ ಹಾಸ್ ಕಮಲಗಲಿತ ಭುಜ ಬುಗಾಭ ಮುದ್ಯಮ್ಯ ಹೃದಯ ನಿಜ ಭುಜ ದಕ್ಷಿಣ ಲಕ್ಷಣ್ಯ ಲಲಿತ ಮುದ್ರಿತ ವಿಜ್ಞಾನ ಮುದ್ರ ಭಜ ಭಜ ಅನಂತಲಂತ ಪ್ರಣತವಾನ್ ಪ್ರಾಣಿಭೂತ ಪ್ರಣತಿ ಪೂರ್ಣವೋಷ್ಣ ತಾತಪ್ಯಮ್ವಿ ಪರಮೇಕ್ಷಣಾನ್ ಭುವನ ಮಾನ್ಯೇನ ಅನ್ಯೇನ ದೋಷ್ಣೀ ಮಾತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿ ಸ್ತ್ರೀನೆಯ ಪೂರ್ಣಭೂತಂ ನನ್ನ ಅಧ್ಯಾತ್ಮ ಬಂಧುಗಳೇ ಆಚಾರ್ಯ ಮಧ್ವರ ಸಿದ್ಧಾಂತ ಅವರು ಜಗತ್ತಿಗೆ ಕೋಟಿರತಕ್ಕಂಥ ಪ್ರಮೇಯ ಫಿಲಾಸಫಿ ಅದರ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳು ಮಧ್ವೇಸರೂ ತಪ್ಪು ಕಲ್ಪನೆ ಮಾಡಿಕೊಂಡ್ರೆ ಅವರನ್ನು ನಾವೇನು ಉಳೇ ಮಾಡುವಾಗ ಆದರೆ ಮಧ್ವರ ಬಗ್ಗೆ ಅದರ ಹೆಸರಿನಿಂದ ಹಿಡಿದು ಯಾಕೆಂದರೆ ಮಧು ಸಿದ್ಧಾಂತದ ಅವರ ಫಿಲಾಸಕಿ ಹೆಸರು ದ್ವೈತ ಸಿದ್ದಾಂತ ಅಲ್ಲ ಅವರ ಫಿಲಾಸದ ತತ್ವವಾದ ಅಂತ ಎಲ್ಲರೂ ದ್ವೈತ ಮತ ಅದ್ವೈತ ಮತ ಅಂತ ಹೆಸರಿನಿಂದ ಹಿಡಿದು ಎಲ್ಲವನ್ನೂ ತಪ್ಪಾಗಿ ತಿಳಿದು ತಪ್ಪಾಗಿ ತಿಳ್ಕೊಳ್ಳುವುದೇ ಒಂದು ದೊಡ್ಡ ಸ್ಟೀಕೆ ಎಂದು ಭರಮಿಸಿಕೊಂಡು ಬಹಳ ದೊಡ್ಡ ದುರಂತ ನಡೀತಾ ಇದೆ ಮಧು ಸಿದ್ಧಾಂತದ ಸರಿಯಾದ ತಿಳುವಳಿಕೆಯನ್ನೇ ಕೊಡತಕ್ಕಂತಹ ಕೆಲಸ ನಡೆದಿಲ್ಬೇ ಅನ್ನೋಷ್ಟು ನನಗೆ ಹಾವರಿ ಆಗ್ತಾ ಒಂದೆರಡು ಶುರುವಿನಿಂದ ಮಧ್ವಾಚಾರ ಹೋರೋದ್ರಿಂದ ಶುರುವಾಗುತ್ತೆ ಮಧ್ವಾಚಾರದ ಹೀಗೆ ಮುಖ ಮಾಡ್ಕೊಂಡು ಹೀಗೆ ಅಂದ್ರೆ ಶಿಕ್ಷರ ಮುಖಾವಲೋಕನ ಮಾಡೋಲ್ಲ ಅಂತ ಹೇಳಿ ಮುಖ ಚಿಲು ಕೂತ ಮಧ್ವಾಚಾರದ ಫೋಟೋ ಎಲ್ಲರೂ ಮನೆಯಲ್ಲಿದೆ ಅದು ಚಿತ್ರ ಸ್ವಲ್ಪ ಅಭ್ಯಾಸ ಮಾಡಿದವರಿಗೆ ಅದು ನೋಡಿದ್ರೆ ಅಸಕ್ಕೆ ಅನ್ನುವಂಥ ಚಿತ್ರ ಅದನ್ನು ಪೂಜೆ ಮಾಡ್ತಾರೆ ಹಾಗೆ ಅರ್ಥ ಹೋಗಿದೆ ಯಾಕಂದ್ರೆ ಅದು ಮುಖ್ಯಂತ ಅಶಾಸ್ತೀಯವಾದ ಚಿತ್ರ ಆಮೇಲೆ ನಿಮಗೆ ಅದರದ್ದು ಸರಿಯಾದ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ಆ ಚಿತ್ರ ಮಾಡಲಿಕ್ಕೆ ಸಾಮಾನ್ಯವಾಗಿ ಚಿತ್ರ ಬಿಡಿಸ್ಲಿಕ್ಕೆ ಒಂದು ಮಾಡಲ್ ಇಟ್ಟುಕೊಳ್ತಾರೆ ಆರ್ಟಿಸ್ಟ್ ಆ ಚಿತ್ರ ಮಾಡಲಿಕ್ಕೆ ಅದು ಧಾರವಾಡದ ಒಬ್ಬರು ಆರ್ಟಿಸ್ಟ್ ಮಾಡಿದ್ದು ಆ ಚಿತ್ರಕ್ಕೆ ಮಾಡಲ್ ಇಟ್ಕೊಳ್ಳೋದು ಶ್ರಾದ್ದರ ಊಟದ ಒಬ್ಬ ಬ್ರಾಹ್ಮಣನ ಅದರಿಂದ ಶ್ರದ್ಧರು ಊಟ ಮಾಡುವ ಮುಖಾಲಕ್ಷಣ ಹಾಗೆ ಮಧುವಾಚಾರ ಹಾಗೆ ನಾನು ದಿನಾ ದಿನಕ್ಕೊಂದ್ ಮನೆಯಲ್ಲಿ ಶ್ರಾಧ್ವಡು ಊಟ ಮಾಡದಂತಹ ಉಪ ಕೆಟ್ಟ ಬ್ರಾಹ್ಮಣನಾಗಿದೆ ಆ ಚಿತ್ರ ಅದನ್ನು ಮಧುವಾಚಾರ ಹೇಗೆ ಕನ್ಸ್ಯೂಮ್ ಮಾಡುವ ಅವಲಕ್ಷಣದ ಮುಖವನ್ನ ಅಂದ್ರೆ ಆ ಶಿಲ್ಪಕಲೆಯ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ಯಾವ ಚಿತ್ರಗಾರರು ನೋಡಿದ್ರೆ ಸಹಾಯ ಮಾಡಿಕೊಳ್ಳಲು ಸಾಧ್ಯ ಅಷ್ಟು ಕೊಳಕಾದ ಚಿತ್ರ ಮತ್ತೆ ಇನ್ನೊಂದು ಏನಂದ್ರೆ ಅದು ಇನ್ನೂ ಅಷ್ಟೇ ಆದ್ರೆ ಅದು ಮಧ್ವಾಚಾರ್ಯ ಸಿಕ್ಕು ಮೇಲೆ ಈ ಹಿಡ್ಕೊಂಡು ನೋಡೋಲ್ಲ ಯಾವ ಶಿಶಿ ನೋಡೋಣ ಈ ಮುಖ ತಂದ್ ಕೂತ್ಕಟ್ಟು ಸ್ವಲ್ಪ ಅದು ಮುಖ ನಮ್ಮ ಕಡೆ ನೋಡದೆ ಶಿಶೆಗೆ ಕೆಲವರಿಗೆ ನಮ್ಮ ಮುಖ ನೋಡಿದ್ರೆ ರೆ ಇಲ್ಲ ವಿಚಾರ ಮಾಡ್ಕೋಬಹುದು ನೋಡ್ತಾ ಇದ್ರೆ ನಮಗೆ ಸ್ವಲ್ಪ ಆಗುತ್ತೆ ಅಂತ ಅದೇ ಹೀಗೆ ಮಧ್ವಾಚಾರ್ಯರ ಶಿಶಿದಿಂದ ಹಿಡಿದು ಅವರ ಮತದ ಹೆಸರಿನಿಂದ ಹಿಡಿದು ಆಚಾರ ಸಿದ್ಧಾಂತದವರು ಎಲ್ಲಕ್ಕೂ ಸರಿಯಾದ ತಿಳುವಳಿಕೆ ಇಲ್ಲದೆ ಬರೀ ತಪ್ಪು ಕಲ್ಪನೆಯ ಬಂದವರ ಒಂದು ಸಾಮ್ರಾಜ್ಯ ನಿರ್ಮಾಣ ಆಗ್ತಾ ಇದೆ ನಾನು ಮೊದಲು ಒಂದು ಶ್ಲೋಕ ಹೇಳ್ತೀನಿ ಪ್ರಾರಂಭದಲ್ಲಿ ಅದೇ ಆಚಾರ ಕಂಡವರು ಮಾಡಿದಂತಹ ವರ್ಣನೆ ಅದು ಹೇಗಿದೆ ಅಂದ್ರೆ ಭದ್ರಾಚಾರದಲ್ಲಿ ಭುಜಗ ಭೋಗಾಭದ್ಯಮಿ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಧ್ಯ ಲಲಿತ ಮುದ್ರಕ್ತ ವಿಜ್ಞಾನ ಮುದ್ರಂ ಭ್ರಜ ಭ್ರಜ ಅನಂತಮಿತ್ಯಲಪಂತ ಅಂತ ಆಚಾರ್ಯರು ಒಂದು ಕೈಯಲ್ಲಿ ಹೀಗೆ ಇಟ್ಕೊಂಡಿದ್ದಾರೆ ಇನ್ನೊಂದು ಕೈಗಿಡ್ಕೊಂಡಿದ್ದಾರೆ ಇದು ನೀವು ಇನ್ನೆಲ್ಲಿಯೂ ಈ ವಿಗ್ರಹ ಇಲ್ಲ ಉಡುಪಿಯಲ್ಲಿ ನೀವು ಕೃಷ್ಣ ಟೆಂಪಲ್ನಲ್ಲಿ ಕೃಷ್ಣನ ಗರ್ಭಗುಡಿಯ ಸ್ಯಾಂಕ್ಸಾಮ್ ಶಂಕೆಗೆ ಹೋಗುವಾಗ ರೈಟ್ ಸೈಡ್ನಲ್ಲಿ ಒಂದು ವಿಗ್ರಹ ಇದೆ ಸ್ಟ್ಯಾಂಡಿಂಗ್ ನಿಂತುಕೊಂಡಿರತಕ್ಕಂಥ ಅದರಲ್ಲಿ ಮಾತ್ರ ಇದೆ ಆದರೆ ಈ ಶ್ಲೋಕವನ್ನು ನೋಡಿ ಆ ವಿಗ್ರಹ ಮಾಡಿದ್ದೋ ಆ ವಿಗ್ರಹವನ್ನು ನೋಡಿ ಈ ಶ್ಲೋಕ ಮಾಡಿದ್ದೋ ಎರಡರೂ ಅಂತೂ ಅದರ ಒಂದು ಕೈ ಹೀಗಿದೆ ಒಂದು ಕೈ ಹೀಗಿದೆ ಮತ್ತೆ ಹೆಚ್ಚಿನ ಮದ್ವಾಚಾರರ ವಿಗ್ರಹ ಒಂದು ಕೂತ್ಕೊಂಡಿರುವಂತಹ ನಿಂತದಿರೋದ್ರ ಬಂದೇ ಕೂತ್ಕೊಂಡಿರುವಂತಹ ಪ್ರವಚನ ಮುದ್ರೆ ಇಲ್ಲದೆ ಹೀಗಿದೆ ಮತ್ತು ಈಗ ಇಲ್ಲೂ ಕೂಡ ಇದು ಹೆಚ್ಚಾಗಿರುವಂತಹದ್ದು ಇದೀಗ ಪಾಚಾ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರ ಬರ್ತು ಪ್ಲೇಸ್ ಅವರು ಅವಸರಿಸಿದ ಜಾಗದಲ್ಲಿರತಕ್ಕಂಥ ವಿಗ್ರಹದಲ್ಲಿ ಮತ್ತು ಮಧ್ವಾಚಾರ ಪ್ರವಚನ ಮಾಡುತ್ತಾ ಇದ್ದ ಜಾಗ ಉಂಟಲ್ಲ ಅನಂತೇಶ್ವರದಲ್ಲಿ ಅಲ್ಲಿ ಒಂದು ಅವರು ಪ್ರವಚನ ಮಾಡ್ತಾ ಇದ್ದ ಜಾಗದಲ್ಲಿ ಒಂದು ಗುಡಿ ಇದೆ ಆ ಗುಡಿಯ ಒಳಗೆ ಏನೂ ಇಲ್ಲ ನೀವು ಗಮನಿಸುತ್ತಿದ್ದ ಒಳಗೆ ಹೋಗಿ ಬಿಡೋದಿಲ್ಲ ಆ ಗುಡಿಯ ಒಳಗೆ ಮದ್ವಾಚಾರ ವಿಗ್ರಹ ಇಲ್ಲ ಸುಮ್ಮನೆ ಖಾಲಿ ಒಂದು ಹಾಸುಗಲ್ವಾ ಅಲ್ಲಿ ಆ ಹಾಸುಗಳಿಗೆ ಪೂಜೆ ಅದು ಯಾಕೆ ಅಂತ ಬಹಳ ಜನರಿಗೆ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ಗುಡಿ ಕಟ್ಟುತ್ತಿದ್ದವರು ಮುಂಚೆ ಶಿಲಾಮಯವಾದ ಗುಡಿ ಇರಲಿಲ್ಲ ಒಂದು ಮರದ ಗಳಿ ಇತ್ತು ಅದಕ್ಕೆ ಶಿಲಾಮಯವಾದ ಗುಡಿ ಕಟ್ಟಿಸಿದ್ದು ಈಸಿರಿ ಅದಕ್ಕಿಂತ ಮರದ ಗಳಿ ಇತ್ತು ಆದರೆ ಅದು ಒಳಗಡೆ ವಿಗ್ರಹ ಇರಲಿಲ್ಲ ಮಧ್ವಾಚಾರದೊಂದು ವಿಗ್ರಹ ಇತ್ತು ಈಗಲೂ ಆ ಶಿಲಾಮಯವಾದ ಗುಡಿಯ ಬಾಗಿಲಿನ ಮೇಲ್ಗಡೆ ಇದೆ ಹೊರಗಡೆ ಬಾಗಿಲಿಂದ ಮೇಲ್ಗಡೆ ಆ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠೆ ಮಾಡಲಿಕ್ಕೆ ಅಂತ ಮಾಡಿಸಿದ್ದು ಹಿಂದೆ ಮಧ್ವಾಚಾರ ವಿಗ್ರಹ ಬೇಕು ಅಂತ ಅಂದ್ರೆ ಏನಾಯ್ತು ಆ ಗುಡಿಯನ್ನು ಕತ್ತಿಸಿ ಅಲ್ಲಿ ವಿಗ್ರಹ ಪ್ರತ್ಯಕ್ಷ ಮಾಡಬೇಕು ಅಂತ ಪ್ರಯತ್ನ ಮಾಡಿದವರಿಗೆ ಒಂದು ಕನಸು ಬಿತ್ತು ನನ್ನ ತಲೆಯ ಮೇಲೆ ಬೇರೆ ಕಲ್ಲು ಇರಬೇಡಿ ಹಾಗಾಗಿ ಆ ವಿಗ್ರಹ ಅಲ್ಲಿ ಪ್ರತ್ಯಕ್ಷ ಮಾಡಲಿಕ್ಕೆ ಮಾಡಿದ ವಿಗ್ರಹ ಅವರೇ ಚಂದಕ್ಕೆ ಸೋ ಅಲ್ಲಿ ಪೂಜೆ ಮಾಡುವುದು ಖಾಲಿ ಶಿಲೆಗೆ ಅದು ಯಾಕೆಂದ್ರೆ ಅದರ ಮೇಲೆ ನೀವು ಪ್ರತಿಮೆ ಇಡಬಾರದು ಯಾಕೆಂದ್ರೆ ಅದು ಆಚಾರ್ಯರು ಕೂತ ಸಾಕ್ಷಾತ್ ಆಚಾರ್ಯರು ಕೂತಿದ್ದ ಅವರ ಪೀಠ ಅದಕ್ಕೆ ಪೂಜೆ ಅಷ್ಟೇ ಅದರ ಮೇಲೆ ಇನ್ನೊಂದು ಕಲ್ಲು ಸಿಗಲಿಕ್ಕೆ ಪರ್ಮಿಷರ್ ಇಲ್ಲ ಇವಾಗ ಆ ಕೃಷ್ಣ ಮಠದಲ್ಲಿ ಒಂದು ಸಿಂಹಾಸನ ಅಂತಿದೆ ಸಿಂಹಾಸನ ಅಂತ ಅದ್ರ ಪರ್ಯಾಯ ಸ್ವಾಮಗಳು ಮಾತ್ರ ಕೂಡುವಂತಹದ್ದು ಒಂದು ಸಂಪ್ರದಾಯ ಅದು ಏನು ಸಿಂಹಾಸನ ಅಂದ್ರೆ ಅಲ್ಲಿ ವಾಸ್ತವಿಕವಾಗಿ ಈಗ ಈಗ ಯಾರು ಕೂಡುವುದು ಕಾಣುತ್ತೆ ಯಾಕಂದರೆ ಹೀಗಿರುವುದೇ ಮಾರ್ಬಲ್ನ ಕದು ಅದು ಯಾವುದೋ ಒಂದು ಬೇರೆ ದೇಶದಿಂದ ತರಿಸಿದ್ದ ಮಾರ್ಬಲ್ ದಿನ ಕದು ಅದರಲ್ಲಿ ಕೂದ್ರೆ ಮಧ್ವಾಚಾರ ಬಿಟ್ಟು ಹಾಕಬಹುದು ಮಧ್ವಾಚಾರ ಕೂತಿದ್ದಂತಹ ಹಾಸನಲ್ಲಿ ತಲ್ಲಿ ಅದು ಮಧ್ವಾಚಾರ ಕೂತಿದ್ದ ಅದೇ ಶಿಲಾಮಯವಾದ ಹಾಸುಗಲ್ಲಿನಲ್ಲಿ ಪರ್ಯಾಯ ಪೀಠ ಕೃಷ್ಣ ಪೂಜೆ ಮಾಡಲು ಬಿಡಬೇಕು ಅಂತ ಆ ಕಲ್ಲು ತೆಗೆದು ಎಲ್ಲ ಬಿಸಾಡಿ ಮಾರ್ಬಲ್ ನ ಕಲ್ಲು ಹಾಕಿದ್ದಾರೆ ಪರ್ಯಾಯ ಪೀಠ ಅಂತ ಅಂದ್ರೆ ಈ ನಮ್ಗೆ ತಲೆ ಉಂಟು ಅಥವಾ ಅದನ್ನ ಮಾರಾಟ ಮಾಡಿ ಬದುಕ್ತೇವೆ ಒಂದು ಆ ಮಾರ್ಬಲ್ ಕಲ್ಲು ಆಚಾರ ಪೀಠ ಗುಡಿ ಹಾಗೆ ಆ ತಿಳಿಯೋದಕ್ಕೆ ತಗೋಡು ಅಂದ್ರೆ ಬಿಟ್ಟಿದ್ದಾರೆ ಅಂದ್ರೆ ಫಸ್ಟ್ ಕ್ಲಾಸ್ ಮಾರ್ಗಲ್ ಯಾರೊಬ್ಬರು ಹೋಟೆಲ್ನ ದುಡ್ಡು ಕೊಟ್ಟರು ಯಾರೊಂದು ತಲೆ ಇದು ಮಾಡಿ ಸರ್ವಜ್ಞ ಸಿಂಹಾಸನ ಅಂತ ಕೊಡ್ತಾರೆ ಸಾಮಾನ್ ಅದು ಮಾರ್ಬಲ್ ನ ಕಲ್ಲು ಸರ್ವಜ್ಞ ಸಿಂಹಾಸನ ಇದ ಹೇಳಿದ್ರೆ ನಮ್ಮ ದುರಂತಗಳು ನಮಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಇತಿಹಾಸವನ್ನು ಉಳಿಸುವ ಪ್ರಜ್ಞೆ ಇಲ್ಲ ಅದನ್ನು ಹೆಚ್ಚಾಗಿ ಮಾಡಿ ಶೋಭ ಮಾಡಿದೆ ಅಂತ ಇವರು ಭೇಟಿ ಶೋಭ ಸಂಸ್ಕೃತಿಯನ್ನು ನಾಶ ಮಾಡುವುದು ಹೀಗೆ ಪ್ರತಿಯೊಂದನ್ನು ನಾವು ಕಳ್ಕೊಂಡಿದ್ದೇವೆ ಇದೇನು ಕಳ್ಕೊಂಡಿದ್ದೇವೆ ಅನ್ನೋ ಎಚ್ಚರ ಇಲ್ಲದೆ ಆನಂದವಾಗಿ ಬದುಕಾ ಇದೇವೆ ಇದಾಯಿತು ಆಚಾರ್ಯ ಸ್ಮಾರಕ ಆಚಾರ್ಯರ ಅಲ್ಲಿ ಇರತಕ್ಕಂಥದ್ದು ಒಂದು ಭುಜಗ ಭೋಗಾಭಂ ಉದ್ಯಮ್ ನಿಜ ಹಾವಿನ ಮೈ ನೀರು ತೋಳನ್ನ ಎತ್ತಿ ಜ್ಞಾನ ಮುದ್ರೆಯನ್ನು ಇಟ್ಕೊಂಡು ಅಂತಮ್ಯಂ ನಿಜ ಭುಜಂ ದಕ್ಷಿಣ ಲಕ್ಷಣಾಧ್ಯ ಬಲಗೈಯಲ್ಲಿ ಇರ್ಕೊಂಡು ಏನು ಲಲಿತ ವಿಜ್ಞಾನ ಮುದ್ರಂ ಆ ಕೈಯಲ್ಲಿ ಜ್ಞಾನ ಮುದ್ರೆಯನ್ನು ಇಟ್ಕೊಂಡು ಏನು ಹೇಳ್ತಾ ಇದ್ದಾರೆ ಮೆಸೇಜ್ ಏನು ಧ್ವಜ ಅನಂತ ನಮ್ಮದು ಇಡೀ ಬದುಕು ಯಾವುದೇ ಅದು ಎಷ್ಟು ಆನಂದಮಯವಾಗಿರಲಿ ಎಷ್ಟು ಶ್ರೀಮಂತವಾಗಿರಲಿ ಎಷ್ಟು ಸಮೃದ್ಧವಾಗಿರಲಿ ಇಟ್ ಹ್ಯಾಸ್ ಎನ್ ಎಂಡ್ ಅಂತ ಅಂತ ಇಲ್ಲದ ಒಂದು ಸತ್ಯ ಇದೆ ಅದನ್ನು ಹೊರಸು ಅಂತ ಹೇಳ್ತಾರೆ ನಷ್ಟೂರವಾದಂತಹ ಸತ್ಯ ಡೋಂಟ್ ಬಿ ಆಪ್ಸರ್ಯಲ್ ವೆಲ್ತ್ ಸಂಥಿಂಗ್ ನಿಮ್ಮ ಸೀರಿ ಅದು ಯಾವ ತೆರ ಭಾ ಭಾ ಅನಂತಮ್ ಅಂತ ಈಗ ಯಾಕೆ ಅಂದ್ರೆ ಇದು ಜ್ಞಾನ ಮುದ್ರೆ ಇದು ಜ್ಞಾನ ಮುದ್ರೆ ಯಾಕೆ ಇದು ಒಳ್ಳೆ ನಫು ಮುದ್ರೆ ಯಾವುದು ಕುಡಿಯೋಳಿಯವರು ಇಟ್ಕೊಂಡು ಆಗುತ್ತೆ ಕುಡಿಯೋಳಿ ಆಗುತ್ತೆ ಜ್ಞಾನ ಮುದ್ರೆ ಯಾಕೆ ಇದು ಯಾಕೆಂದ್ರೆ ನಮಗೆ ಮೀನಿಂಗ್ ಗೊತ್ತಿರ್ಬೇಕು ಪ್ರತಿಯೊಂದು ಮುದ್ರೆ ನಾನು ನಿನ್ನೆ ಆಶೀರ್ವಾದ ಮಾಡುವಾಗ ಹೀಗೆ ಮಾಡ್ತೇನೆ ನಮಸ್ಕಾರ ಮಾಡೋದು ಈಗ ಮಾಡ್ತೇವೆ ಮೀನಿಂಗ್ ಅಂತ ಬಂದಿರತಕ್ಕಂಥ ಮಕ್ಕಳಿಗೆ ಪಾಠ ಮಾಡೋದು ಗುಂಡಿ ಮಾಡ್ತಾರೆ ದೊಡ್ಡವರಿಗೆ ಬಿಡುಗಡೆ ಮಾಡ್ತೇವೆ ಪ್ರತಿಯೊಂದು ಭಂಗಿ ಪೋಸ್ಟರು ಗೆಸ್ಟರು ಪ್ರತಿಯೊಂದಕ್ಕೂ ಅದಕ್ಕೊಂದು ಅರ್ಥಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅಂದ್ರೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಒಂದೇ ತರ ಮನೋಟಿ ಆಗಿದ ಆಶೀರ್ವಾದ ಮಾಡುವಾಗ ದೇವ್ ಮಾಡಿ ಮಾಡಲಿ ನಮ್ಸ್ಕಾರ ಮಾಡುವಾಗ ನಮಸ್ಕಾರ ಆಗೋದಿಲ್ಲ ಈ ಸಂಖ್ಯೆ ಅದಕ್ಕೊಂದು ಮೀನಿಂಗ್ ಇದೆ ಪಾತ್ರಿ ಬದಲಾವಣೆ ಮಾಡಬಹುದಿಲ್ಲ ನನಗೆ ಅಮೆರಿಕದ ಹೋಗ್ ಒಂದ್ ಹಾಳಿ ಆಗ್ತಿದ್ದಾರೆ ಯಾರ ಸಿಕ್ಕೂ ಹಾಯ್ ಹಾಯೋ ಏನಪ್ಪ ಯಾಕೆ ಇವ್ರು ಹಾಯಿಗೇನ್ ಪ್ರಾಬ್ಲಮ್ ಆಯ್ತು ಬಂದ್ರಿಂದ ಹೊಕೆ ಕಿರಿದಾರೆ ಅವ್ರಿಗೆ ಹಾಯ್ ಅಂತ ಆಂದ ನಮ್ಮಲ್ಲಿ ಹಾಯ್ ಹಾಯ್ ದುಃಖ ಸೂಚಿಸಿದ್ರೆ ಅವ್ರಿಗೆ ಖುಷಿ ಹಾಯ್ ಎಂತ ಮಾಡಿ ನಾವು ಹಾಯ್ ಎಲ್ಲಾ ಕೈ ದಿವಸ ನೋಡೋದು ಅದ್ರ ಒಂದು ಸಂತೋಷ ಏನಾದ್ರೆ ನಮ್ಮಲ್ಲಿಯ ಜನರಿಗಿಂತ ಅಲ್ಲಿ ಸಂಗೀತಕ್ಕೆ ಒಂದು ವಿಶೇಷ ಸಂತೋಷದ ವಿಷಯ ಯಾವ ಮನುಷ್ಯ ಎದುರು ಸಿಕ್ಕಿದ್ರು ಅವ್ರು ಹಾಯ್ ಹಾಯ್ ಅಂತ ಗುರುತ ಇಲ್ಲವ ಅಂತ ಮುಖ ಸಿಂಧಿಸಿಕೊಳ್ಳುವುದು ನಮ್ಮಲ್ಲಿ ಮುಖ ಸಿಂಧರಿಸಿಕೊಳ್ಳುವ ಕಲೆ ಸ್ವಲ್ಪ ಜಾಸ್ತಿ ಗುರುತ ಇದ್ರೂ ಕೂಡ ಅವನು ಮಾತಾಡಿದರೆ ಮಾತಾಡುವ ಅವನ ನೆಗಾಡೇ ನೋಡೋದು ನಾಯಕನ ಕ್ರಮವಾಗಿ ಈ ದುರ್ಬುದ್ಧಿ ಜಾಸ್ತಿ ನಮ್ಮ ದೇಶದಲ್ಲಿ ಅಲ್ಲಿ ಹಾಗಲ್ಲ ಎಬಿಡಿ ಯಾರ ಎದುರು ಬಂದರೆ ಐ ಹ್ಯೂಮನ್ ಥಿಂಗ್ ಈಸ್ ಎ ಹ್ಯೂಮನ್ ಥಿಂಗ್ ಐ ಹಾ ಇನ್ಬಿಟ್ಟು ಎಲ್ಲರೂ ನಾವು ವಿಶ್ ಮಾಡಿ ಹೊರಟು ಸರಿ ಅವ್ರು ವಿಶ್ವ ಮಾಡಿದ್ರು ವಿಶ್ವಾಸ ಉಗ ಇಲ್ಲ ಇವ್ರಿಗೆ ನಾವು ಸೀರಸ್ ಹೋಗೋಲ್ಲ ಹೋಗಿ ಅದು ಒಳ್ಳೆ ಸ್ವಭಾವ ಅದು ಯಾರಾದರೂ ಬಂದ್ರೆ ನಮ್ಮ ದೇಶಕ್ಕೆ ಬಂದ ಅದಕ್ಕೆ ಅವನು ವಿಶ್ ಮಾಡ್ತಾನೆ ಪ್ರೀತಿಯಿಂದ ವಿಶ್ ಮಾಡಿ ನಾಕು ಹೋಗ್ತಾನೆ ಅದು ಒಳ್ಳೆ ಸಂಬಂಧ ಇವರಿಗೆ ಹೀಗೆ ಒಂದು ಬುದ್ಧ್ರಿಗೆ ಅರ್ಥ ಇದೆ ಇದು ಏನು ಜ್ಞಾನವದ್ದು ಯಾಕೆ ಜ್ಞಾನವಂತ ಹೀಗೆ ಯಾಕೆ ಇರುತ್ತೆ ಒಂದು ಹೇಳಿ ಇದು ಅಭಯ ಮಂತ್ರ ಇದು ಜ್ಞಾನವೂ ಜ್ಞಾನಮಂತ್ರ ಹೀಗೆ ಯಾಕೆಂದ್ರೆ ನೋಡಿ ಹೀಗಿದೆ ಅದ್ರ ಸಮೀಗಿರ್ತದೆ ಕೈ ಅಲ್ವಾ ಇದು ಈ ಕೈಯಲ್ಲಿ ಇದು ಇದು ಇದು ಜೀವ ಮೀನಿಂಗ್ ಸುಮ್ಮನೆ ನಾನು ನೆಕ್ಸ್ತೇನೆ ಇದು ಜೀವ ಅದು ಎಲ್ಲಿದೆ ಅವಿದ್ಯೆ ಕಾಮ ಕರ್ಮ ಇವು ಮೂರು ಜೀವ ಇದೆ ಭಗವಂತ ಗುರು ಇದೆ ಇದು ಅದೇ ಅದಕ್ಕೆ ಈ ಅವಿದ್ಯೆ ಕಾಮ ಕರ್ಮದಿಂದ ಜೀವನವನ್ನು ಪ್ರತಿಷ್ಠಿತ ಈ ಅವಿದ್ಯೆ ರಾಮಕರ್ಮ ಇದು ಬೇಡ ಇದು ಬೇಡ ನನಗೆ ಭಗವಂತ ಬೇಕು ಇವರು ಬಂದು ಬದುಬೇಕು ಬಗ್ಗೆ ಇವನಿಗೆ ಚೆನ್ನಾಗ್ ಆಗ ಜ್ಞಾನ ಇದು ವಿದ್ಯೆ ಜ್ಞಾನ ವಿದ್ಯೆ ರಾಮಕರ್ಮ ಅಲ್ಲಲ್ಲಿ ಜ್ಞಾನಭಕ್ತಿ ವೈರಾಗ್ಯ ಜ್ಞಾನಭಕ್ತಿ ವೈರಾಗಿ ಜತೆಗೆ ಇವನು ಬಗ್ಗಿದ್ರೆ ಇವತ್ತ ಭಗವಂತನ ಕಡೆಗೆ ನಮ್ಮ ಪಯಣ ಜ್ಞಾನಭಕ್ತಿ ದಿಸ್ ಈಸ್ ದ ಮೀನಿಂಗ್ ಆಫ್ ದಿಸ್ ಮುದ್ರೆ ಅದನ್ನ ಈ ಬೇರೆ ತರ ಮಾಡಿದರೆ ಈ ಭರತನಾಟ್ಯದಲ್ಲಿ ಒಂದೊಂದು ನೃತ್ಯದ ಒಂದೊಂದು ಸಂಜೆ ಒಂದೊಂದು ಮುದ್ರೆಗೆ ಹೈಯ ತೋರಿಸಬೇಕಾದ್ರೆ ಅದಕ್ಕೆ ಮೀನಿಂಗ್ ಇದೆ ಇದು ಜ್ಞಾನ ಮುದ್ರೆ ಮೀನಿಂಗ್ ಹಾಗಾಗಿ ಈಗ ಹಿಡ್ಕೊಂಡು ಭಗವಂತನಿಗೆ ಶರಣಾರು ಭಜ ಧ್ವಜ ಅನಂತ ವಿಜ್ಞಾನಪಂತ ಸಂದೇಶ ಕೊಡ್ತಾ ಇದ್ದಾರೆ ಆ ನಂತರ ಇನ್ನೊಂದು ತಿಳಿಗಿಳ್ಕೊಂಡಿದ್ದಾರೆ ಅದ್ಯಾಕೆಂದ್ರೆ ಭವ ದೋ ಉಷ್ಣೇನ ನಾವು ಈ ಸಂಸಾರದ ಬೆಂಕಿಯಲ್ಲಿ ಬೇಕಾಗಿದ್ದೀವಿ ಭವ ದೇ ಸಂಸಾರ ದವ ಅಂದ್ರೆ ಕಾಲ್ಗಿಚ್ಚು ಅದರ ಕಾಳು ಅದರ ಉಷ್ಣ ಬೆಂಕಿ ಕಾಲ್ಗಿಚ್ಚಿನ ಬೆಂಕಿ ಭವ ದವೋ ಉಷ್ಣೇನ ತಾತೋಮಾನ ಅನ್ನು ಭೂಮಿ ಪದಂ ಈ ಬೆಂಕಿಯಿಂದ ಪಾರ ಮಾಡಿ ರಕ್ಷಿಸುವ ಯಾರೂ ಸಿಗ್ತಾ ಇಲ್ಲ ಯಾರಾದರೂ ಬಚಾವ್ ಮಾಡಬಹುದು ಅಂತ ನಾವು ತಿಳಿತಾ ಇದೇವೆ ಯಾರು ನೋಬಳಿ ಭುವಿ ಪರಂ ನಾಥರೇಕ್ಷಣ ಅವಾಗ ಯಾರು ನಮ್ಮನ್ನು ಕಾಪಾಡುವುದಿಲ್ಲ ನಾವು ಈ ಬೆಂಕಿಯಲ್ಲಿ ಸಂಸಾರದ ಬೆಂಕಿಯಲ್ಲಿ ಬೆಲೆ ಹುಟ್ಟಿವೆ ಅಂತ ನಾವು ಭಾವಿಯಾಗಿದ್ದಾಗ ಭುವನ ಮಾನ್ಯ ಅನ್ಯ ದೋಷಣೆ ಯಾಕೆ ಹಾಬ್ರಿ ಯಾಕೆ ನೀವು ಹೆದರ್ತಾ ಇದ್ದೀರಿ ಇದ್ದೀನಲ್ಲ ತಂಪು ಇದೆ ಇದಕ್ಕೆ ಏನ್ ಹೇಳ್ತಾ ಇದೆ ನೋಡಿ ಇದು ಬೇರೆ ಇದು ಬೇರೆ ಥೀ ಇದು ಹೀಗಾಯಿತು ಅದು ಹೀಗಾಗೆ ಇದು ಹೀಗಾಯ್ತು ಎಲ್ಲ ಒಟ್ಟಾಯ್ತು ಇದು ಇಡೀ ಜೀವ ಜೀವನದ ಸಮಸ್ತು ಭಗವಂತರ ಜೊತೆಗೆ ನಿಂತು ಭಯ ಒಟ್ಟಿಗೆ ಭಗವಂತ ಇದ್ರೆ ಇಲ್ಲ ಭೀರ್ ಮಾೀರ್ಮಾ ಯಾಕೆಂದ್ರೆ ನಾನು ಭೀಮಾ ನಾನೇ ಭೀಮಾ ನಾನೇ ಮಧ್ಯಾಹ್ನ ಬಂದಿದ್ದೇನೆ ಭೀಮನೆ ನಿಮ್ಗೆ ಇರುವ ಭೀಮನೆ ಇರೋದ್ರಿಂದ ಭೀ ಭೀಮಾ ಭಯ ಬೇಡ ಅಭಯ ವಯಸ್ಸು ಟಿಯರ್ ಆಯ್ತು ಥಿಯರ್ ಅಂತ ಹೇಳಿ ಬಿಡಿ ನಿಮಗೆ ಅಭಯ ಕೊಡ್ಬೇಕು ಭಯಾತೀತವಾಗಿರತಕ್ಕಂಥ ಅನುಭವವನ್ನು ಭಗವಂತನ ಅನುಭವ ಕೊಟ್ಟಿದ್ದೆ ಬಂದಿರೋದೇ ಅದಕ್ಕೂ ಅವರ ಹೆಸರೇ ಅವರ ಆಚಾರ್ಯೆಗೆ ಅವರ ಗುರುಗಳು ಅಲ್ಲಿಂದ ತಪ್ಪು ಅವರ ಗುರುಗಳು ಹೆಸರು ಅಚುತ ಪ್ರಜ್ಞೆ ಇರುವುದು ಯಾರು ಬೇಕಾದ್ರೆ ಅಚುತ ಪ್ರಯತ್ನ ಹೆಸರು ಸಾಮಿರ ಯಾರು ಅತ್ಯಂತ ಪ್ರತಿಷ್ಠಾಚಾರ ಅಷ್ಟು ಪ್ರತಿಷ್ಠಾಚಾರ ಇರಲಿಲ್ಲ ಅತ್ಯುತ್ತ ಪ್ರಜ್ಞರು ಉಂಟು ಅತ್ಯುತ್ತ ಪ್ರಜ್ಞರ ಹತ್ರ ಹೋಗಿ ಆಚಾರ್ಯ ಸನ್ಯಾಸ ತಗೊಂಡು ತಗೋಳಲ್ಲ ನಾವು ದೇವರೋಕಿಂದ ನಮ್ಮ ವೈದ್ಯವರು ಸನ್ಯಾಸ ತಗೊಳ್ಳೋಲ್ಲ ಅನ್ಕೊಕೊಳ್ಬೇಕು ಲೋಕ ಸನ್ಯಾಸ ತಗೊಂಡು ಸನ್ಯಾಸ ತಗೊಂಡ್ರು ಸನ್ಯಾಸ ಅಚ್ಯುತ ಪ್ರಜ್ಞರ ಹತ್ರ ಅಚ್ಯತ ಪ್ರಜ್ಞೆ ಸನ್ಯಾಸಗೊಂಡು ವಿಪೂರ್ಣ ಪ್ರಜ್ಞಾ ಅನ್ನಿಸ್ಬೇಕು ಸಾಮಾನ್ಯ ಒಂದು ಹೆಸರಿನಲ್ಲಿ ಆ ಶಬ್ದ ಕಂಟಿನ್ಯೂ ಆಗುತ್ತೆ ಹಾಗೆ ಸುಮಾರಾಗಿ ಒಂದು ವಿದ್ಯಾ ಅಂತಿದ್ರೆ ಅವ್ರ ವಿದ್ಯಾಧೀಶ ಅಂತಂದ್ರೆ ವಿದ್ಯಾಧೀಶ ಅನ್ನ ಮತ್ತೊಬ್ಬರಿಗೆ ವಿಜೇತ ಅಂತಾರೆ ವಿದ್ಯಾನಾಥ ಅಂತಾರೆ ವಿದ್ಯಾಪೂರ್ಣ ಅಂತ ಯಾರು ಒಂದು ಶಬ್ದ ಹೆಸರಿನಲ್ಲಿ ಸುಮಾರು ಆಗಿ ಇವರಿಗೆ ಪ್ರಜ್ಞಾ ಕಂಟಿನ್ಯೂ ಆಯಿತು ಅದು ಮೊದಲು ಸತ್ಯ ಪ್ರಜ್ಞೆ ಆಯಿತು ಪ್ರಜಾತ್ನ ಇವರಿಗೆ ಅಚಿತ ಪ್ರಜ್ಞೆ ಆಯಿತು ಇವರಿಗೆ ಪೂರ್ಣ ಪ್ರಜ್ಞಾ ಅಂತ ಹೆಸರು ಅದು ಆಚಾರರು ಮಾತ್ರ ಮುಂದೂಡುತ್ತಿಲ್ಲ ಅದನ್ನು ಅವ್ರು ತುಂಬಾ ಕ್ರಿಯೇಟಿವಿಟಿ ಮನುಷ್ಯ ಅವರೊಬ್ಬರು ಮಾಡಿ ತಂದು ಕಾಪಿ ಮಾಡೇ ಆಚಾರಿಗೆ ಹೆಸರಿನಲ್ಲಿ ಕೂಡ ಅವರೊಬ್ಬರನ್ನು ಕಾಪಿ ಮಾಡಿಲ್ಲ ಬೇರೆ ಹೆಸರು ಅಚಿತ ಪ್ರಜ್ಞರು ಆಶ್ರಮ ಕೊಟ್ಟು ಈ ಹೃದಯಕ್ಕೆ ಪೂರ್ಣ ಪ್ರಜ್ಞಾ ಅಂತ ಪೂರ್ಣ ಪ್ರಜ್ಞಾನ ಅವರಿಗೆ ಆಶ್ರಮ ಮದುವೆ ಆಯಿತು ಇಂತಿನ ಕಾಲದಲ್ಲಿ ಸ್ವಾಮಿಗಳಿಗೆ ಎರಡು ಒಂದು ಆಶ್ರಮದ ಹೆಸರು ಅದ್ರಲ್ಲಿ ಸೀರ್ಸ ಇಲ್ಲ ಬರ ಪೂರ್ಣಪ್ರಜ್ಞೆ ಪೂರ್ಣ ಪ್ರಜ್ಞೆ ತೀರ್ಥವನ್ನು ಅಚುತ ಪ್ರಜ್ಞೆ ತೀರ್ಥವನ್ನು ತೊಗೊಳ್ಳುವುದಿಲ್ಲ ಅಚುತ ಪ್ರಜ್ಞರು ಪೂರ್ಣ ಪ್ರಜ್ಞರು ಆಶ್ರಮ ಆದಾಗ ಹೆಸರು ಉಂಟಲ್ಲ ಅದಕ್ಕೆ ತೀರ್ಥನಾಮ ಕೊಡಲಿಕ್ಕಿಲ್ಲ ಆಮೇಲೆ ಅವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ ವೇದಾಂತ ಸಾಮ್ರಾಜ್ಯದಲ್ಲಿ ನಿನ್ನೆ ನಿನ್ನ ಸಾಮ್ರಾಜ್ಯ ಸಿಲಾಸತಿಯ ನಿನ್ನ ಸಾಮ್ರಾಜ್ಯ ಅದರಿಂದ ನಿನ್ನೆ ಸಮ್ರಾಟ ಜ್ಞಾನ ಪ್ರಸಾರ ಮಾಡುವಂತ ಆ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದಾಗ ಅವರಿಗೆ ಆ ತೀರ್ಥಾಭಿಷೇಕ ಮಾಡಿದಾಗ ತೀರ್ಥ ಹೆಸರು ತೆರುತ್ತೆ ಆದ್ದರಿಂದ ಬಿರಿ ಸನ್ಯಾಸಿಗಳಿಗೆ ತೀರ್ಥ ಶಬ್ದ ಇಲ್ಲ ಅವರು ಪಟ್ಟಾಭಿಷೇಕ ಆಗುತ್ತೆ ಸಾಮ್ರಾಜ್ಯ ಆಗ ಇವರಿಗೆ ಪಟ್ಟಾಭಿಷೇಕ ಮಾಡಿದಾಗ ಅಚ್ಯುತ ಪ್ರಜ್ಞರು ಹೆಸರು ಆನಂದ ತೀರ್ಥ ಅವರು ಆಶ್ರಮ ಆದಾಗಿದ್ದ ಹೆಸರು ಪೂರ್ಣ ಪ್ರಜ್ಞೆ ಅಂದ್ರೆ ವಿದ್ಯಾರ್ಥ ಸಾಮ್ರಾಜ್ಯದಲ್ಲಿ ಪಟಾಭಿಕ್ ಮಾಡಿದರು ಪಟಾಭಿಷೇಕ ಮಾಡಿರುವ ಅತೀತ ಪ್ರಜ್ಞರು ತನ್ನ ಮಠದ ಸಕ್ಸೆಸರು ಅಂತ ಆಚಾರ್ಯರು ನಿಮ್ಮ ಮಠದ ಸಕ್ಸರ್ ಅಲ್ಲೂ ವಿಶ್ವದ ಸಕ್ಸಸ್ರು ಅಂತ ಅದ್ರ ಎಲ್ಲರೂ ಕರೆದು ದೊಡ್ಡ ಆನಂದ ತೀರ್ಥ ಅಂತ ಆವಾಗ ಹೆಸರು ಹಾಗಾಗಿ ಆಚಾರ್ಯರದು ಆಶ್ರಮಕ್ಕಿಂತ ಮೊದಲು ತಂದೆಯ ಹೆಸರು ವಾಸುದೇವ ಆಶ್ರಮದಿಂದ ಬಂದ ಹೆಸರು ಪೂರ್ಣ ಪಟಾಭಿಷೇಕದಲ್ಲಿ ಬಂದ ಹೆಸರು ಆನಂದ ತೀರ್ಥ ಆಚಾರ್ಯರು ತಾನೇ ಇಟ್ಟುಕೊಂಡ ಪ್ರಜ್ಞೆ ಮೂತ್ವ ಅದು ಯಾರೋ ಅವರಿಗೆ ನಾಮಕರಣ ಮಾಡಿದ್ರು ಅದು ಅವರೇ ಇಟ್ಟುಕೊಂಡು ಅವರು ಡಿಕ್ಲೇರ್ ಮಾಡಿದ್ರು ನನ್ನ ಹೆಸರು ವಿಧದಲ್ಲಿ ಅಂತ ಮಧ್ವ ಆಧವೇ ಗುಹಾ ಸಂತೀ ಗುಹೆಯಲ್ಲಿ ಗೂಢವಾಗಿರತಕ್ಕಂತಹ ಭಗವಂತನ ಮಹಿನೆಯನ್ನ ಮಧ್ವ ಅದನ್ನು ಮಥನ ಮಾಡಿ ಜಗತ್ತಿಗೆ ಕೊಡ್ತಾನೆ ಅಂತ ಋಗ್ವೇದದಲ್ಲಿ ಅದು ನಾನೇನು ಅದ ಇಟ್ ವೆರಿ ಕ್ರೆಮ್ ನನ್ನ ಪೆನ್ನೇ ಮಧು ಇನ್ನೊಂದು ತಮಾಷೆ ಏನು ಅಂದರೆ ಏನು ಗೊತ್ತಾ ಮಧು ಆನಂದ ಮಧು ಅನ್ನೋದಕ್ಕೆ ಸಂಸ್ಕೃತಿ ಆನಂದ ಬಮ್ಮಂದ್ರೆ ಜ್ಞಾನಪ್ರದವಾದ ಶಾಸ್ತ್ರ ತೀರ್ಥ ಮಧ್ವಾಂಧು ಆನಂದ ತೀರ್ಥ ಅಂದ್ರೆ ಬಂದು ಮಧು ಅಂದ್ರೆ ಆನಂದ್ರೆ ತೀರ್ಥ ಅಂದ್ರೆ ಶಾಸ್ತ್ರ ವಾ ಶಾಸ್ತ್ರ ಜ್ಞಾನ ಜ್ಞಾನ ಸಾಧನವಾದ ಸಾಧನ್ ಮಧು ವಾ ಬಿಕಮ್ಸ್ ಮಧ್ವಾಟ್ ಇಸ್ ಆನಂದ ತೀರ್ಥ ಸೊ ಆನಂದ ತೀರ್ಥ ಅಂತ ಹೆಸರಿತದ್ದು ಗೊತ್ತಿಲ್ಲದೇ ಇಟ್ಟದ್ದು ಅಚ್ಯುತ ಪ್ರಜ್ಞೆ ಅದು ಪೂರ್ಣ ಪ್ರಜ್ಞಾ ಅಂತ ಇತ್ತು ಅದು ಗೊತ್ತಿಲ್ಲದೇ ಇಟ್ಟದ್ದು ಮಧ್ವಾ ಅನ್ನೋದ್ರೇಷನ್ ಆನಂದ ತೀರ್ಥ ದಶಪ್ರಮತಿ ಇಂಜನಯಂತ ಯೋಷಣ ಅಂತ ದಶಪ್ರಮತಿ ಅಂತ ವೇದದಲ್ಲಿ ಅಸೂಕ್ತದಲ್ಲಿದೆ ಅದರಲ್ಲಿ ಅನುವಾದ ಪೂರ್ಣ ಪ್ರಜ್ಞೆ ಗೊತ್ತಿಲ್ಲದೆ ಅಂತ ಹೇಳಿದ್ರು ಅದರಲ್ಲಿ ಪೂರ್ತಿ ವೇದಿಕೆಯಾಗಿ ಬಂದ್ಬಿಟ್ಟಿದೆ ದಶಪ್ರಮತಿ ಅನ್ನೋದು ಬಹಳ ಒಂದು ಅಪೂರ್ವವಾದ ಶಬ್ದ ಇಡೀ ವೇದದಲ್ಲಿ ಇಡೀ ವೈದಿಕ ಸಾಹಿತ್ಯದಲ್ಲಿ ಋಗ್ವೇದ ಇದುವೇದ ಸಾಮೇದ ಅಥವಾ ಸಮಸ್ತ ವೈದಿಕ ಸಾಹಿತ್ಯದಲ್ಲಿ ಒಂದೇ ಸತ್ಯ ಆ ಶಬ್ದ ಪ್ರೇರವಾಗಿ ವಾಯಿಸುತ್ತದೆ ಈ ಎಲ್ಲೂ ದಶಪ್ರಮತಿ ಅಂತ ಶಬ್ದವೇ ಇಲ್ಲ ಅದು ಒಂದೇ ಸತ್ಯ ಬರ್ಬೋದು ದಶಪ್ರಮತಿ ಯೋಷಣ ಹೆಣ್ಮಕ್ಕಳು ಹೆಂಗಸರು ದಶಪ್ರಮತಿಯಿಂದ ಹೆತ್ತರು ಅಂತ ಯಶ ಒಮ್ಮೆ ಇರುವುದು ಒಬ್ಬರೇ ಒಂದು ಮಗುನೂ ಹೇಳ್ಬೋದು ಎಲ್ಲರೂ ಇರುವುದು ಹೇಗೆ ಹೆಂಗಸರು ಯೋಷಣ ಅಂದ್ರೆ ಹೆಂಗಸರು ಬಹುವ ಜನ ಯೋಷ ಅಂದ್ರೆ ಹೆಂಗಸರು ಯೋಷಣ ಅಂದ್ರೆ ಯೋಷಣ ಹೆಂಗಸರು ದಶಪ್ರಮತಿ ಅಂತ ಹೆತ್ತರು ಯಶನ ಹೇರೋದು ಒಂದು ಮಗುವನ್ನ ಸೊ ಇಟ್ಸ್ ಎಕ್ಸ್ಪ್ರೆಷನ್ ಯೋಷಣ ಅಂದ್ರೆ ವೇದಾಭಿಮಾನಿಗಳು ವೇದಗಳು ವೇದಮಾತೆಯರು ತಮ್ಮ ಅರ್ಥರ ಅಭಿವ್ಯಕ್ತಿಗೋಸ್ಕರ ಆಚಾರ್ಯರನ್ನ ಮುಂದಿಗೆ ಬರುವಂತೆ ಮಾಡಿದರೆ ತರ್ತಾರೆ ಅವರು ದಶ ಅಂದ್ರೆ ಏನು ಗೊತ್ತಾ ಸಂಸ್ಕೃತದಲ್ಲಿ ದಶ ಅಂದ್ರೆ ತುಂಬಾ ಅಂತ ತುಂಬು ತುಂಬಿದ ತುಂಬಿ ಕುಡಕುವ ದಶಾಂದ್ರೆ ಹತ್ತು ಅಲ್ಲ ಈಗ ನಮ್ಮಲ್ಲಿ ಕನ್ನಡದಲ್ಲಿ ಉಂಟು ಈ ಸಂಸ್ಕೃತಿ ದಶ ಶತ ಸಹಸ್ರ ದಶ ಅಂದ್ರೆ ಹತ್ತಲ್ಲ ಶತ ಅಂದ್ರೆ ನೂರಲ್ಲ ಸಹಸ್ರ ಅಂದ್ರೆ ಸಾವಿರ ಅಲ್ಲ ನಮ್ಮದು ಹತ್ತಾರು ಜನ ಸೇರಿದ್ರು ಒಂದು ಎಷ್ಟು ಹತ್ತು ಕುರುಸಾರ ಅಲ್ಲ ಹತ್ತಾರು ಜನ ಸೇರಿದ್ರೆ ತುಂಬಾ ನೂರಾರು ಜನ ನೂರು ಕುಡಿಸ ಅಲ್ಲ ನೂರಾರು ಜನ ತುಂಬಾ ಅಂತ ಸಾವಿರಾರು ಜನ ಅದು ತೌಸಂಡ್ ಸಿಕ್ಸ್ ಅಂದ್ರೆ ಮತ್ತೆ ತುಂಬಾ ಅದೇ ದಶ ಶತ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಹತ್ತಾರು ಅಂತಾರೆ ಸಂಸ್ಕೃತ ದಶ ಅಂತಾರೆ ಕನ್ನಡದಲ್ಲಿ ನೂರಾರು ಅಂತಾರೆ ಸಂಸ್ಕೃತ ಶತಮು ಅಂತಾರೆ ಕನ್ನಡದಲ್ಲಿ ಸಾವಿರಾರು ಅಂತಾರೆ ಸಂಸ್ಕೃತ ಅಂದ್ರೆ ತುಂಬಾ ಅಂದ್ರೆ ತುಂಬಿ ತುಳುಕುವ ಎಂತದ್ದು ಪ್ರಮತಿ ಪ್ರಮತಿಯಿಂದ ಪ್ರಜ್ಞೆ ಅನ್ನಪೂರ್ಣ ಪ್ರಜ್ಞೆ ತುಂಬಿ ದುಡುಕುವ ಜ್ಞಾನದ ಮರು ಜ್ಞಾನ ನಿಧಿ ಪೂರ್ಣ ಪ್ರಜ್ಞೆ ಅನ್ನೋದೇ ಅರ್ಥ ದಶ ಪ್ರಮತಿ ಹೀಗೆ ಅಚಿತ ಪ್ರಜನಿಧಿಗೆ ಗೊತ್ತಿಲ್ಲದೆಯೇ ವೇದದ ನಾಮಗಳನ್ನ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಚ್ಚಿತ್ತ ಪ್ರಜ್ಞರಿಗೆ ಪಟ್ಟಾಭಿಷೇಕ ಆದಾಗ ಹೆಸರಾಗಿತ್ತು ಚಿತ್ರಪ್ರಜ್ಞರು ಅನ್ನೋದು ಅವರು ಆಶ್ರಮದ ಹೆಸರು ತೀರ್ಥ ಇಲ್ಲ ಅವರಿಗೆ ಪಟ್ಟಾಭಿಷೇಕ ಆಗುವಾಗಿದ್ದರು ಪುರುಷೋತ್ತಮ ತೀರ್ಥರು ಅಚಿತ್ತ ಪ್ರಜ್ಞರು ಅಲಾಯಸ್ ಪುರುಷೋತ್ತಮ ತೀರ್ಥ ಇವರು ಪುರುಷ ಪ್ರಜ್ಞಾ ಅಲಾಯೋಸ್ ಹೀಗೆ ಆ ನಂತರ ಆಚಾರ್ಯರು ಇದು ಎಷ್ಟು ಬಹಳ ಕಷ್ಟ ಎನ್ನು ನಾರಾಯಣ ಪಂಡಿತಾಚಾರ್ಯರು ಅಷ್ಟು ಅತ್ಯಂತಕ್ಕಾಗಿ ನಮ್ಮ ದೇಶದ ಯಾರ ಆಚಾರ್ಯ ಪುರುಷರದ್ದು ಜೀವನ ಚರಿತ್ರ ಸಿಗೋಲ್ಲ ಎಲ್ಲ ಜೀವನ ಚರಿತ್ರೆ ಅದು ಅವರು ಮಹಾತ್ಮರಾದ ಮೇಲೆ ಅವರನ್ನ ಮಹಾತ್ಮರನ್ನಾಗಿ ಮಾಡುವುದಕ್ಕೋಸ್ಕರ ಬರದ ಜೀವನ ಚರಿತರು ನಮ್ಮ ಆಚಾರದ ಕಮ್ಮಿ ಆಗಬಾರದು ಅಂತ ಕಥೆಗಳನ್ನು ಸೃಷ್ಟಿ ಮಾಡಿ ಬರದ್ದು ಸಮಕಾಲೀನರು ಕಂಟೆಂಪರರಿ ಬರದ ಜೀವನ ಚರಿತ್ರೆ ಯಾರದೂ ಸಿಗ್ತಾ ಇಲ್ಲ ಆಚಾರ್ಯರ ಸಮಕಾಲೀನ ಕಣ್ಣಾರೆ ಕಂಡವರು ಬರದ ಜೀವನ ಚರಿತ್ರೆ ಪ್ರಾಯ ಒಬ್ಬ ಮತಾಚಾರನ ಜೀವನಚರಿತ್ರೆ ಮೊದಲು ನಿರ್ಮಾಣ ಆದದ್ದು ಮದುವೆ ಅದನ್ನು ನೋಡಿ ಉಳಿದ ಮತಾಚಾರ ನಮ್ಮ ಆಚಾರದಿಲ್ಲ ಅಂತ ಗುರಿ ಹೊಡ್ದು ಬರುದು ಆಮೇಲೆ ಬರುವಾಗ ಇದಕ್ಕಿಂತ ಜಾಸ್ತಿ ಪವಾಡಿ ಕಮ್ಮಿರಬಾರ್ದು ಚರ್ಚಿಸಿರ್ಬೇಕಾಗಲಿ ಅತ್ಯಂತಿಕಾದಂತಹ ಮಧ್ಯ ವಿಜಯ ಎಲ್ಲಾ ಮುಂದಿನ ಭಯಾಗ್ರಫರ್ಸಿಗೆ ಸಂಸ್ಕೃತದಲ್ಲಿ ಭಯಾದ್ರತಿ ಬರುವುದಕ್ಕೆ ಒಂದು ಪ್ರಚೋದನೆ ಮಾಡ್ತಾರೆ ಮಾರ್ಗದರ್ಶನ ಮಾಡೋದಕ್ಕೆ ಅರ್ಥ ಆದರೆ ಅವರು ಒಮ್ಮೊಮ್ಮೆ ಮದುವೆಗೆ ಓದುವಾಗ ಚಿತ್ರ ಯಾಕಂದ್ರೆ ನಮ್ಮನ್ನು ಇಷ್ಟು ಅಜ್ಞಾನದಲ್ಲಿ ಹಾಕಬಿಟ್ಟು ಅಂತ ಮಧ್ವಾಚಾರ್ಯರ ತಂದೆ ತಾಯಿಯ ಹೆಸರು ಎಲ್ಲ ಭಟ್ರು ನನ್ನ ಭಟ್ರು ಮಗು ಮಧ್ವಾಚಾರ ತಂದೆ ಹೆಸರು ಭಟ್ರು ಯಾವ ಯಾರು ಗೊತ್ತು ಅವರು ಹೆಸರೇ ಇಲ್ಲ ತಾಯಿ ಗೊತ್ತಿಲ್ಲ ತಂದೆ ತಾಯಿಯ ಹೆಸರನ್ನೇ ಹೇಳುದಿಲ್ಲ ಅವರು ಅವರು ಇವರು ಭಟ್ ಹೆಂಡತಿ ಗೊತ್ತಿರೋರು ಒಬ್ಬರು ಭಟ್ ಇದ್ರು ಹದಿಮೂರು ವರ್ಷದಲ್ಲಿ ಅವರು ಇಬ್ಬರು ಹೆಂಡಿದ್ರು ಅವರು ಬಟ್ಟೆ ಅದು ಭಟ್ರು ಯಾರು ಬಟ್ಟೆ ಏನೇನು ಹೇಳುವುದಿಲ್ಲ ಆ ನಂತರ ಏನು ಹೇರವತಿಯಿಂದ ಆಕೆ ಹೆಸರು ನಾರಾಯಣ ಭಟ್ ಹೆಸರು ಇದೆಲ್ಲ ಅನಂತರದ ಪಂಡಿತರ ಊಹೆಗಳು ಬರದು ಅವರು ಅಧಿಕೃತವಾಗಿ ನಾರಾಯಣ ಪಂಡಿತರಿಗೆ ಹೇಳಿ ಇಂತಹ ಅನೇಕ ಮದ್ಭಾಷೆಯನ್ನು ಕೊಟ್ಟಿದ್ದು ಯಾವಾಗ ಅವರ ಅವತಾರ ಆದ ದಿನ ಒಂದು ಯಾತ್ರೆ ಮಾಡಬಹುದಿತ್ತು ಯಾವ ಇಸ್ರಿ ಇಸ್ರಿ ಬೇಡ ಇಸ್ರಿ ಹೇಳೋದು ಬೇಡವು ಚಾಲಿ ವಾಹನ ಒಂದು ಸಂವತ್ಸರ ಯಾವ್ದು ಹೇಳುವುದಿಲ್ಲ ಎಷ್ಟು ವರ್ಷ ಭೂಮಿಯಲ್ಲಿ ಇದ್ದು ಒಂದು ಸಂವತ್ ದಿನ ಹೇಳ ಅವತಾರ ಆದದ್ದು ಅತೆಯಾಗ ಅವತಾರಿಸಿದ ದಿನ ಇವತ್ತಿಗೂ ಅದು ಡೌಟ್ಗಳು ಕೆಲವರು ವಿಜಯದಶಮಿ ದಿವಸ ಅಂತ ಕೆಲವರು ರಥಸಪ್ತಮಿ ದಿವಸ ಅಂತ ಯಾವತ್ತೂ ಖಚಿತವಾಗಿ ಗೊತ್ತಿಲ್ಲ ಒಂದು ಮಾತ್ರ ಖಚಿತವಾಗಿ ಗೊತ್ತರೂ ಆಚಾರ್ಯರು ನಮ್ಮನ್ನ ಬಿಟ್ಟು ಹೋದದು ಅದನ್ನು ಹೊರಗಡೆ ಹೋಗುತ್ತೆ ನೆನಪಿಟ್ಟು ಮಾಡಿದ್ರೆ ಮಧ್ವನವೋಮಿ ಉಳಿದಾಗ ಯಾರು ಹೇಳೋದಿಲ್ಲ ನಮ್ಮ ಜನ ಆಚಾರ್ಯರು ಇಲ್ಲಿಂದ ಹೊರಟು ಹೋದರು ಉಡುಪಿಯಿಂದ ಯಾರನ್ನೂ ಕರ್ಕೊಳ್ಳೋದು ಏಕಾತಿಯಾಗಿ ತಿಂಗಳ ಆಫ್ ಡೇ ಮಾಧ್ಯ ಅದು ಒಂದು ಮಾತ್ರ ಮಧ್ವನವಮಿ ಆಚಾರ್ಯರು ನಮ್ಮನ್ನ ಬಿಟ್ಟು ಎಂದೆಂದಿಗೂ ಕರೆದು ಹೋದದು ಅದು ಬಿಟ್ಟರೆ ಉಳಿದ ಯಾವ ಪ್ರತಿ ಗೊತ್ತಿಲ್ಲ ಆಚಾರ್ಯರು ಅಂದ್ರೆ ಡೇಟ್ ವಾನ್ ಡೇಟ್ ವೈಸ್ ಆಗಿ ಸಾಗಿಸಿ ಎಲ್ಲವೂ ಹೈಕೋರ್ಟ್ ವಿಮರ್ಶಗಳು ಊಹೆಯಿಂದ ಸುಮಾರಾಗಿ ಆಗಿರಬಹುದು ಅಂತ ಹೇಳಿ ಸುಮಾರಾಗಿ ಇವತ್ತು ಎಲ್ಲರೂ ಒಪ್ಪತಕ್ಕಂತಹ ಒಂದು ಕಾಲ ಅಂದ್ರೆ ಸಾವಿರದ ಐನೂರ ಮೂವತ್ತೆಂಟನೇ ಆದರೆ ಆಚಾರ್ಯ ಒಂದು ಮಾತಾಡ್ತಾರೆ ಮಹಾಭಾರತಾತ್ಮಣ್ಯದಲ್ಲಿ ಚತುಸ್ಸ್ರೇ ತ್ರಿಶತ ಪ್ರಸಿದ್ಯಾಂ ಜಾತಃ ದೈತ್ಯಗೂಢ ಕಲಿಕತಾಬ್ರು ವರ್ಷಗಳು ಕಲಿಯುಗದಲ್ಲಿ ಸಂಡಾಗ ಭೀಮ ಮತ್ತೆ ಮಧ್ವನಾಗಿ ಹುಟ್ಟಿ ಬಂದ ಶ್ಲೋಕದ ನಾಲ್ಕು ಸಾವಿರದ ಮುನ್ನೂರು ಕಳಿತಾಬ್ದ ಅಂದರೆ ಕರೆಸ್ಪಾಂಡಿಂಗ್ ಇಯರ್ ಇನ್ ಅಕಾರ್ಡಿಂಗ್ ಟು ಐ ನೋಡಿನೆಂಟ್ ಇಡೀ ಸಾವಿರದ ನೂರ ಎರಡು ಸಾವಿರದ ಇನ್ನೂರ ಹಾಗಾಗಿ ಎಲ್ಲರೂ ತರವಾದ ಕೆಲವರು ಸಾವಿರದ ಆಚಾರ ಉತ್ತರಿಸಿದ್ರು ಅಂತ ಕೆಲವರು ಸಾವಿರದ ಇನ್ನೂರ ಅನ್ನುವ ಪಕ್ಷದವನು ನಾನು ಯಾಕೆಂದ್ರೆ ಅನೇಕ ಬೇರೆ ಘಟನೆಗಳಿಗೆ ಹುಲಿಕೆ ಆಗಿದೆ ಸಾವಿರದ ಇನ್ನೂರ ಮೂವತ್ತೆಂಟು ಆಚಾರ ನಾಲ್ಕು ವರ್ಷ ಕಳೆದ ಅಂತ ಹೇಳಿದ್ದಾರೆ ನಾಲ್ಕು ವರ್ಷ ಕಳೆದ ನೆಕ್ಸ್ಟ್ ಮೂಮೆಂಟ್ನಲ್ಲಿ ಅಂತ ಹೇಳಿದ್ರು ಚಿನ್ನದ ಬಿಟ್ಟಿದ್ದಾರೆ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಕಳೆದ ಅಂದ್ರೆ ಆ ಚಿನ್ನದ ರೌಂಡ್ ಫಿಗರ್ ಮಾಡಿದ್ದಾರೆ ಆಚಾರ ನಾಲ್ಕು ಸಾವಿರದ ಮುನ್ನೂರ ಕಳೆದ ಮೇಲೆ ಆಚಾರು ಭೂಮಿಯಲ್ಲಿ ಅವತರಿಸಿದ್ದು ಸಾವಿರದ ಇನ್ನೂರ ಮೂವತ್ತೆಂಟು ಆಗಿದೆ ಸಾವಿರದ ಮೂರು ತೊಂಬತ್ತೊಂಬತ್ತಲ್ಲ ಮೂವತ್ತೊಂದು ಆಮೇಲೆ ಆಚಾರು ಭೂಮಿಯಲ್ಲಿ ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ಇದ್ದದ್ದು ಅನ್ನೋದು ಐತಿ ಅದಕ್ಕೆ ಡಾಕ್ಯುಮೆಂಟ್ ಏನಿಲ್ಲ ಅವರು ಬಯಾದ್ರೆ ಹೇಳ ನಾರಾಯಣ ಪಂಡಿತರು ಅದರಲ್ಲಿ ಇನ್ನೊಂದು ಬಹಳ ದೊಡ್ಡ ತಪ್ಪುಗಳಿದ್ದಾರೆ ಅನಂತೇಶ್ವರದಲ್ಲಿ ನೀವೆಲ್ಲ ಹೋಗಿ ನೋಡಿದಾಗ ಬೋರ್ಡ್ ಹಾಕಿದ್ದಾರೆ ಏನಂದ್ರೆ ಪ್ರವಚನ ಮಾಡ್ತಾ ಆಚಾರ್ಯರು ಅದೃಶ್ಯರಾದ ಸ್ಥಳ ಅಂತ ಅಲ್ಲಿ ಅದೃಶ್ಯರಾಗಲಿಲ್ಲ ಆಚಾರ್ಯಲ್ಲಿ ಪ್ರವಚನ ಮಾಡ್ತಾ ಇದ್ರು ಪ್ರವಚನ ಮಾಡುವ ಮದುವೆ ಇರುವುದೇನಂದ್ರೆ ವಗರುಷು ಅಚಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದ ಇತ ವರಿಷ್ಠೆ ಶ್ರೀಮದ್ ಅಂತ ಆಚಾರ್ಯರು ಇತರೇ ಉಪನಿಷತ್ತಿನ ಪ್ರವಚನ ಮಾಡ್ತಾ ಅವಾಗ ಅಲ್ಲಿ ಇರಲಿಲ್ಲ ಈಗ ಉಗ್ರರು ಅವಾಗ ಓಪನ್ ಇದ್ದರು ಅಲ್ಲಿ ಓಪನ್ ಬೆಳಕು ಚೆನ್ನಾಗಿ ಬೆಳಕು ಕರ್ಕೊಂಡಿದ್ದಾಗ ಅಲ್ಲಿ ಮೇಲಿನಿಂದ ಧೂಪ ಧೋಪ ಪುಷ್ಪ ಮತ್ತು ತುಳಸಿ ಮಂಜರಿ ಇತ್ತು ಅಂತ ನಾರಾಯಣ ಪಂಡಿತ ಅಂತ ಹೇಳ್ತಾರೆ ತುಂಬಾ ಅದ್ಭುತವಾದ ಕಂಪು ಅಲ್ಲಿ ಎಲ್ಲೋ ಆ ಊರಿನಲ್ಲಿ ಯಾವ ಹೂಗಳಲ್ಲಿ ಕಂಪ್ ಇರಲಿಲ್ಲ ನೆಲದಲ್ಲಿ ಯಾವ ಗಿಡದ ಹೂವು ಅದರ ಜೊತೆಗೆ ತುಳಸಿ ಮಂಜರಿ ಅಂತ ಹೇಳ್ತಾರೆ ಅವರು ಹೂವು ಪ್ರಕಾಶ್ ಅದ್ಭುತವಾದ ತುಳಸಿ ರಾಶಿತ್ತು ಅಂತ ಅದನ್ನೆಲ್ಲ ಆಚಾರ್ಯದ ಮೈಯಲ್ಲಿ ಆಚಾರದ ಸುತ್ತ ಬಿದ್ದ ತುಳಸಿ ಮತ್ತು ಆ ಹೂಗಳನ್ನು ಜನ ನೋಡಿದ್ರು ಅಂತ ಬರೀತಾರೆ ಅದನ್ನ ಆದ್ರೆ ಆಚಾರ ಆಗಲಿಲ್ಲ ಹೂವು ಆಚಾರದ ಮೇಲೆ ಬಿದ್ದದನ್ನ ಜನ ನೋಡಿದ್ರು ಅಂತ ಆಚಾರೇಲೆ ಹೂಗಿಟ್ಟು ತುಳಸಿಟ್ಟಿದ್ದ ಪ್ರವಚನ ಮಾಡುವಾಗ ಇದು ಪುಷ್ಪವೃಷ್ಟಿ ದೇವತೆಗಳು ಮಾಡಿದ್ದು ಅಂತ ಹೇಳ್ತೇನೆ ಹೇಳ್ತಾರೆ ಬರಬು ಅಲ್ಲಿ ಆಚಾರ ಅದೃಷ್ಟ ಆಗಿಲ್ಲ ಅದು ಅದೃಷ್ಟವಾಗೆ ಪುಷ್ಪ ಆಗಬಿಟ್ಟು ಅದನ್ನು ಒಂದ್ ಬರೇ ಆಚರಣೆ ನೀವು ನೀವು ಕ್ಷೇತ್ರ ಕೊಚ್ಚಿ ಹೋಗ್ಬೇಕು ಉಳಿದ ಮೈಲಿ ಒಂದು ಹೂಗಳ ಬಿಡಬಾರ್ದು ಅಂದ್ರೆ ಆ ಹೂವನ್ನ ತೆಗೆದುಬೇಕು ಆಚಾರ ಇಲ್ಲ ಅಂದ್ರೆ ಇದೆಲ್ಲ ಕಡೆ ಇದು ದೇಹ ಕೆಲಸ ಸುಳ್ಳು ಕಥೆ ಸೃಷ್ಟಿ ಮಾಡಿ ಜನರನ್ನ ಮೋಸ ಮಾಡುವಂತದ್ದು ಹಾಗೆ ಮೊದಲು ವಿಜಯದಲ್ಲಿಲ್ಲ ಆಚಾರ್ಯರು ಕಾಣಿಸಿದ್ರು ಅವ್ರ ಮಹಿಳೆಯಲ್ಲೂ ಅವರು ಪುಷ್ಪ ತುಳಸಿ ಇದ್ದಾರೆ ಜನರ ಸಂತೋಷಪಟ್ಟರು ಅಂತ ಹೇಳ್ತಾರೆ ಅವ್ರು ಅವರು ಆಮೇಲೆ ಒಂದು ದಿವಸ ಅಲ್ಲೇ ಅದೃಷ್ಟ ಆದಲ್ಲ ಅದೃಶ್ಯಾದ ಬದಲು ಹೋದ್ರು ಹೋಗ್ತಾ ಕಾಣಿಸುತ್ತೆ ಅಷ್ಟೇ ಅದೃಶ್ಯ ರೂಪ್ಯ ಪೀಠ ಹಸಿ ದೃಶ್ಯ ಹೋಗಿ ಪದರಿ ತಡೆ ಮಾದರಾಗ ಆಮೂಲ ಆಚಾರರು ಇದಾರಪ್ಪ ನಿಮ್ಮ ಕಣ್ಣಿ ಕಾಣಿಸೋದಿಲ್ಲ ಇದ್ದಾರೆ ಪದರಿಯಲ್ಲಿ ಎಲ್ಲರ ಕಣ್ಣಿ ಕಾಣಿಸ್ಕೊಂಡಿದ್ದಾರೆ ಇದು ಅದೃಶ್ಯರಾಗಿ ಕೃಷ್ಣನ ಪೂಜೆ ಮಾಡ್ಲಿಕ್ಕೋಸ್ಕರ ಎಲ್ಲೂ ಇದ್ದಾರೆ ಆ ಪಾಠ ಪ್ರವಚನೆ ಮಾಡಿದ್ರೆ ಶಿಲೆಯಲ್ಲಿದ್ದಾರೆ ಆಮೇಲೆ ಪರ್ಯಾಯಭೂತ ಸ್ವಾಮಿಗಳು ಒಳಕೂತಿದ್ದಾರೆ ದಿವಾಚಾರ ಸನ್ನಿಹನ ಇದೆ ಅಂತ ಇದು ಪಾದರಾಗ ಹೀಗೆ ಎಲ್ಲ ಕಥೆಗಳು ಇರುವಂತಹ ಗೊಂದಲ ಮತ್ತು ಸೊಪ್ಪು ಕಲ್ಪ ಸಾವಿರದ ಇನ್ನೂರ ಮೂವತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಆಚರಿಸದು ಅನ್ನೋದು ಅದಕ್ಕೆ ಒಂದು ಅನುಮದ್ರ ಚರಿತ ಅಂತ ಗ್ರಂಥ ಹೇಳಿ ಯಾರು ಬರದ್ದು ಅನ್ನೋದಕ್ಕೆ ಸರಿಯಾದ ದಾಖಲೆಯಿಲ್ಲ ಅದರಲ್ಲಿ ಒಂದು ಕಡೆ ಇರುವುದು ಏಕೋನಾ ವರ್ಷಾಣಿ ಭೂತ್ವ ಮಾನಸ ದೃಷ್ಟಿಗ ಎಪ್ಪತ್ತೊಂಬತ್ತು ವರ್ಷ ಮನುಷ್ಯನಿಗೆ ಕಾಣಿಸಿಕೊಂಡು ಭೂಮಿಯಿಂದ ಇದ್ರು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಇದೆ ಹಾಗಾಗಿ ಅದೊಂದೇ ಬೇರೆ ಏನು ಮಾಡಿಲ್ಲ ಆದ್ರಂತ ಯಾರು ಬರದ್ದು ಅಂತ ಗೊತ್ತಿಲ್ಲ ಆದರೆ ಎಲ್ಲರೂ ಪ್ರತಿಯೊಬ್ಬ ಮಾಡಿದವರು ಅದನ್ನು ಎಪ್ಪತ್ತೊಂಬತ್ತು ವರ್ಡ್ ಅನ್ನೋದನ್ನ ಸಾಮಾನ್ಯ ಒಪ್ಪು ಆಚಾರ ಭೂಮಿಯಿಂದ ಎಪ್ಪತ್ತೊಂಬತ್ತು ಹಾಗಾಗಿ ಅಲ್ಲಿಂದ ಹದಿನೇಳು ಕ್ರಿಸ್ತ ಶಕ ಹೇಳಿ ಇದು ಆಚಾರ್ಯರು ಭೂಮಿಯ ಬಿದ್ದ ಕಾಲ ಅಂತೂವಾಗಿ ನಾವು ಒಪ್ಪು ಆಚಾರ್ಯರು ಈ ಎಪ್ಪತ್ತೊಂಬತ್ತು ವರ್ಷಗಳಲ್ಲಿ ಜಗತ್ತಿಗೆ ಕೊಟ್ಟ ಹಿತಾಸಕ್ತಿಯನ್ನು ಕಾಂಟ್ರಿಬ್ಯೂಷನ್ ಏನು ಒಂದು ಚಾಲ್ತಿಯಲ್ಲಿ ಒಂದು ಶ್ಲೋಕ ಇದೆ ಮಧ್ವಾಚಾರದ ಕಾಂಟ್ರಿಬ್ಯೂಷನ್ ಸೀಮನ್ ಮಧುಮತೆ ಪರಿಷ್ಪರ ತರಹ ಸತ್ಯಂ ಜಗತ್ ತತ್ವೇದ ಹರೇ ರಣಚರೀತೀವಗಣಾ ಹರೇ ರಣಚರ ನೀತಸಂಗತ ಮುಕ್ತಿರ್ಮೈದುಃಖಾನುಭೂತಿ ಅಮಲ ಭಕ್ತಿಶ್ವೇತನ ಅಕ್ಷಿತ್ ಪ್ರಮಾಣ ಅಖಿಲ ಶ್ಲೋಕ ಇದು ವ್ಯಾಸತೀರ್ಥರು ಬರೆದದ್ದು ದೀನ ಸುಳ್ಳು ಕಥೆ ಹರೇ ಸುಳ್ಳು ಕಥೆ ಮೇಲೆ ನಮ್ಮ ವೇದಾಂತ ಓದಿದೆ ಇದು ವ್ಯಾಸತೀರ್ಥರು ಬರೆದದ್ದು ಅದಕ್ಕೂ ಇನ್ನು ಇನ್ನೂರು ವಿಚಿತ್ರ ಅಂದ್ರೆ ಬೆಂಗಳೂರಿನಲ್ಲಿ ಕೆಲವು ಪಂಡಿತರು ಪ್ರಶ್ನೆ ಹೇಳ್ತಾರೆ ಪ್ರಯಾಣ ಏನಂದ್ರೆ ವ್ಯಾಸತೀರ್ಥರಿಗೆ ತಿಳಿಸಿದ್ರಂತೆ ಅವ್ರ ಯಾತೋ ತಿನ್ಬೇಕುಂತಾಗಲ್ಲ ಯಾವ ತಿಂ ತಿಂದು ತಲೆ ತಿರುಗಿ ಆ ಮೈಮರತ್ ಅವಸ್ ಬಂದ ಶ್ಲೋಕ ಅಂತ ಯಾವ ಸ್ಥಿತಿಯಲ್ಲೂ ಮಧು ಸಿದ್ಧಾಂತವೇ ಅವ್ರ ಒಳಗೆ ಅದನ್ನು ಓಪಿಎಂ ಕೂಡ ಅದು ಅಪಿನ್ ತಿಂದಾದ್ರೂ ಬಂದ್ರೆ ಮದುವೆ ಸಿದ್ಧಾಂತವೇ ಅಂತ ಇದು ಅದು ಬಹಳ ಅಸಹ್ಯ ಅವ್ರಿಗೆ ಮಧು ಸಿದ್ಧಾಂತ ಹೇಳಿದ್ ಯಾರ ಓಪಿಎಂ ನಮಗೆ ಚಟ ಇರುವ ಪಂಡಿತು ಗುಡ್ಕಾ ಗುಡುಕಾ ತಿನ್ನೋ ಚಟ ಇರೋ ಪಂಡಿತರು ಮಾಡಿದ ಕಥ ಇದೆ ಅವರಿಗೆ ಗುಡ್ಕಾ ತಿನ್ನೋ ಚಟ ಇರಬಹುದು ಅದಕ್ಕೋಸ್ಕರ ನಾವು ವ್ಯಾಸ್ತೀರ್ಥರು ಅದನ್ನು ಸೇರಿಸಿರ್ತಾರೆ ಇವೆಲ್ಲ ಈ ಶ್ಲೋಕಗಳೇ ವ್ಯಾಸ ತೀರ್ಥರು ಮಾಡಿದ್ದಲ್ಲ ಯಾಕೆ ಬರ್ತಾ ವ್ಯಾಸ ತೀರ್ಥರಂತಹ ವಿದ್ವಾಂಸರು ಇಷ್ಟು ಕೆಟ್ಟ ಶ್ಲೋಕ ಮಾಡಲಿಕ್ಕೆ ಕಾರಣ ನೀವು ಈ ಮಧ್ಯಾಚಾರದ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಹೇಳ್ತಾರೆ ಒಂದು ಎಕ್ಸ್ಲೂಸಿವ್ ಕಾಂಟಿಬ್ಯೂಷನ್ ಒಂದಿನ ಯಾವುದು ಮಧ್ವಾಚಾರದ ಕಾಂಟ್ರಿಬ್ಯೂಷನೇ ಅಲ್ಲ ಶ್ಲೋಕದಲ್ಲಿ ಶ್ರೀಮನ್ ಮಧುಮತೆ ಹರಿ ಹರಿಯು ಸರ್ವೋತ್ತಮ ದಾಟ್ ವಾಸ್ ಆಲ್ರೆಡಿ ಡೋಲ್ಡ್ ರಮಾನುಜ ಇಟ್ ಇಸ್ ನಾಟ್ ಮಧ್ವಾನ್ ಎಸ್ ಕಾಂಟ್ರಿಬ್ಯೂಷನ್ ಸತ್ಯಾಣಜ ಸತ್ವ ತೋರ ದಟ್ ಇಸ್ ಆಲ್ಸೋ ಟೋಲ್ಡ್ ವೀರಾಮಜೀವಣ ದಟ್ ಇಸ್ ಆಲ್ಸೋ ರಾಮಾಣಜ ನೀಂಗದ ಒಂದು ಮಾತ್ರ ಇರಲಿ ಮಧ್ವಚ ಇದೆ ಮಧ್ವಾಚಾರ ಹೇಳಿಲ್ಲ ಇದನ್ನು ನೋಡಿದ್ರೆ ಎಲ್ಲ ಕದ್ದು ದೇವಸ್ಥಾನ ಸ್ವಂತ ಏನಿಲ್ಲ ಮಧ್ವಾಚಾರು ಇಂತಹ ಒಂದು ಕೆಟ್ಟ ಶ್ಲೋಕ ಯಾರೋ ಒಬ್ಬರು ಒಪ್ಪ ಎಂ ಕಂಠಿತ್ರ ಬರಬಹುದು ಅದನ್ನು ಜಾಸ್ತಿ ಕಟ್ಟಿದ್ದಾರೆ ಭಕ್ತಿಯನ್ನು ಈಗ ಸುಖಾನುಭೂತಿ ಅದು ನಿಮ್ಮ ರಾಮಾಚಾರ ಹೇಳಿ ಅಮಲ ಮುಖ್ಯ ಸುಖಾನುಭೂತಿ ಮೋಕ್ಷ ಸುಖಾನುಭು ರಾಮಾಜಾಚಾರ್ಯ ಹೇಳಿದ್ದು ಅಮಲ ಭಕ್ತಿಷ್ ಸತ್ಕಾರ ಭಕ್ತಿಯಿಂದಲೇ ಭಗವಂತರನ್ನು ಪಡೆಯುವುದು ಸದ್ಯ ಅದು ರಾಮಾಜಾಚಾರ ಹೇಳುದು ಅಕ್ಷಾದಿ ತೃತಯ ಪ್ರಮಾಣ ಪ್ರತ್ಯಾನಮಾನ ಆಗಮ ಮೂರು ಅದು ರಾಮಾಜಾಚಾರ್ಯ ಹೇಳಿದ್ರು ಇದು ಮಧ್ವಾಚಾರ್ಯ ಹೇಳಿದ್ದು ಏನು ಹೇಳಿದ್ರು ಈ ಶ್ಲೋಕದಲ್ಲಿ ಒಬ್ಬ ಈಗ ಶ್ಲೋಕ ಏನೇನು ಹೇಳಬೇಕು ನಮ್ಮ ಪ್ರಶ್ನೆಗೆ ವಾಟ್ ಈಸ್ ಮಧ್ವಾ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಕೆಲವಾದ್ ಈ ಪ್ರಶ್ನೆಗೆ ಉತ್ತರ ಇರಬೇಕು ಆ ಶ್ಲೋಕದಲ್ಲಿ ಅದಿಲ್ಲ ಅದು ಜನರಲ್ ಕಾಂಟ್ರಿಬ್ಯೂಷನ್ ಯಾರು ಆದ್ರೆ ಮಧ್ವಾಚಾರ ಇರದೇ ಆದ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಹಾಗಾದ್ರೆ ವಾಸ್ತವಿಕವಾಗಿ ಮಧ್ವಾಚಾರ್ಯರ ಎಕ್ಸ್ಕ್ಲೂಸಿವ್ ಕಾನ್ಸುಷನ್ ಏನು ತುಂಬಾ ಅದ್ಭುತವಾದದ್ದು ಇದೆ ಒಂದು ಮೂಲಭೂತವಾಗಿ ಮಧ್ವಾಚಾರ್ಯರು ಒಂದು ವಿಷಯ ಆ ತನಕ ಪ್ರಪಂಚದ ಯಾವ ತಿಂಕರು ಯೋಚಿಸದೇ ಇದ್ದ ಒಂದು ವಿಷಯ ಕೇಳಿದ್ರು ಏನಂದ್ರೆ ಪ್ರಪಂಚದಲ್ಲಿ ನೀವು ಯಾವ ಶಬ್ದದಿಂದ ಕರೆದರೂ ಕೂಡ ದೇವರ ಹೆಸರು ಯಾಕೆಂದ್ರೆ ದೇವರ ಹೆಸರಲ್ಲ ಅದು ಒಂದು ಶಬ್ದವೇ ಜಗತ್ತಿನಲ್ಲಿಲ್ಲ ಯಾವ ಭಾಷೆಯಲ್ಲೂ ಇಲ್ಲ ಈ ಇದನ್ನ ಘೋಷಣೆ ಮಾಡಿದವರು ವಿಶ್ವದ ಇತಿಹಾಸದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಅಂಡ್ ದಾಟ್ ಈಸ್ ಮಧುರಾಚಾರ್ಯ ಯಾವ ಭಾಷೆಯಲ್ಲಿ ಕರೀಲಿ ಯಾವ ಹೆಸರಿನಿಂದ ಕರಿಮ್ ಗಾಡ್ ಅಲ್ಲಾ ಯು ಕ್ಯಾನ್ ಕಾರ್ ಇಂ ವಿಷ್ಣು ವಾಟ್ ದ್ ಗಾಡ್ ಇಸ್ ಒನ್ ಎಲ್ಲಾ ಶಬ್ದಗಳು ಒಬ್ಬ ಸರ್ವೋತ್ತಮನಾದ ಪರಮಾತ್ಮನ ಹೇಳುತ್ತೆ ಇಪ್ಪತ್ತೈದು ದೇವರಿಲ್ಲ ಅಥವಾ ಒಂದೊಂದು ಮತಕ್ಕೆ ಒಂದೊಂದು ಜಾತಿಗೆ ಒಂದೊಂದು ದೇಶಕ್ಕೆ ಒಬ್ಬೊಬ್ಬ ದೇವರಿಂದ ದೇವರೊಬ್ಬನೇ ನೀವು ಅವನನ್ನು ಬೇರೆ ಬೇರೆ ಶಬ್ದದಿಂದ ಕರೀಬೋದು ಯಾಕೆಂದ್ರೆ ಯಾವ ಶಬ್ದದಿಂದ ಕರೆದೊಬ್ಬನೇ ದೇವರ ಹೆಸರು ದೇವರ ಹೆಸರಲ್ಲದ ಶಬ್ದವೇ ಪ್ರಪಂಚದಲ್ಲಿಲ್ಲ ಇದು ಒಂದು ಅದ್ಭುತವಾದ ಸಿದ್ಧಾಂತ ಇದನ್ನು ಆಚಾರ್ಯರು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದರು ಆಚಾರ್ಯರು ಬದರಿ ಹೋಗುವಾಗ ಯಾವ ರಾಜ್ಯದಲ್ಲಿ ಹೋಗಿದ್ರು ನಮಗೆ ಎತ್ತರಿ ದಾರಿ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಅಲ್ಲಿ ಒಂದು ಗಂಗಾ ನದಿ ದಾಟಿ ಹೋಗಬೇಕು ಅದು ಡೆಲ್ಲಿಯ ದೊರೆ ಅಲ್ಲ ಯಾಕಂದರೆ ಗಂಡಾಳದಲ್ಲಿ ಇಲ್ಲ ಅಲ್ಲಿ ಅಲ್ಲಿರೋದು ಯಮನಾನದಿ ಡೆಲ್ಲಿ ಅಲ್ಲ ಡೆಲ್ಲಿ ಅವರು ದಾಟಿದ್ದು ಅದು ಯಾವ ಮುಸ್ಲಿಂ ದೊರೆ ಅಂತ ನೋಡಿ ನಾವು ಅದನ್ನು ನಾರಾಯಣ ಪುಂಡಾಚಾರರು ಅದನ್ನು ಕಟ್ಟಿ ಬರೀತಾರೆ ಆ ಮುಸ್ಲಿಂ ದೊರೆ ಯಾರು ಕೂಡ ಆ ಕಾಲದಲ್ಲಿ ಈಗ ನಮ್ಮ ಇತಿಹಾಸ ಅವನು ಯಾರು ಇರಬಹುದು ಸಿಲ್ದಿ ಇರಬಹುದು ಬಲ್ಬನ್ ಇರಬಹುದು ಯಾರು ಹದಿಮೂರು ಕ್ಷೇತ್ರದಲ್ಲಿ ಯಾವ ಯಾವ ರಾಜ್ಯ ಯಾರೊಬ್ಬರು ಇರಬಹುದು ಅಂತ ವಿಮರ್ಶೆ ಮಾಡಬಹುದು ಇನ್ನೇನು ಮಾಡಬಹುದು ಆಚಾರ್ಯರು ಭೇಟಿ ಮಾಡಿದ್ರೆ ಆ ಮುಸ್ಲಿಂ ರಾಜ ಯಾರು ಇಟ್ ಇಸ್ ನಾಟ್ ರೆಕಾರ್ಡೆಡ್ ಇನ್ ದ ನದಿ ಮನಮಯ ಆಗುತ್ತೆ ಆದ್ರೆ ಅದ್ಭುತವಾದ ಘಟನೆ ನೋಡಿ ಆಚಾರ್ಯರು ಒಂದು ನದಿ ದಾಟಿ ಹೋಗಬೇಕು ಗಂಗಾ ನದಿ ದಾಟಿ ಅದು ಬದರಿ ಹೋಗುವುದರಿ ಅಂದು ವೇಚ್ ಬದರಿ ಹೋಗ್ತಾ ಇದ್ದಾರೆ ಮದುವೆ ಎಷ್ಟು ಜೋರಾಗಿದೆ ಅಲ್ಲಿ ಹಿಂದೂ ಮುಸ್ಲಿಂ ಆ ಕಾಲದಲ್ಲಿ ಹದಿಮೂರನೇ ಶತಮಾನದಲ್ಲಿ ಮುಸಲ್ಮಾನರು ಬಹಳ ಪ್ರಭುತ್ವ ಸ್ಥಾಪನೆ ಮಾಡಿದ್ರು ಭಾರತದ ಉತ್ತರ ಭಾರತದಲ್ಲಿ ಇನ್ನೊಂದು ಆಚಾರ್ಯದ ಕಾಲದಲ್ಲಿ ಆಚಾರ್ಯರಿಗೆ ಇಸ್ಲಾಂನ ಚೆನ್ನಾಗಿ ಬಳಿಕೆ ಇತ್ತು ಅದಕ್ಕಿಂತ ಮುಂಚಿನ ಇಸ್ಲಾಂ ರಕ್ಷೆ ಇರಲಿಲ್ಲ ಇಲಾಬಾದಿ ಆಚಾರ್ಯ ಸ್ವಲ್ಪ ಚಂದ್ರಾಚಾರ್ಯ ಇಸ್ಲಾಂ ಗಂಗಾಗಳಿರಲಿಲ್ಲ ಗೊತ್ತೇ ಇರಲಿಲ್ಲ ಅವನು ಮತದ ಕಲ್ಪನೆ ಇರಲಿಲ್ಲ ಆಚಾರ್ಯರಿಗೆ ಇಸ್ಲಾಂ ಅನ್ನೋದು ಒಳ್ಳೆಯ ಅಷ್ಟೇ ಪ್ರಬುದ್ಧವಾಗಿ ಕ್ರಿಶ್ಚಿಯಾನಿಟಿ ಪರಿಚಯ ಯಾಕಂದ್ರೆ ಈ ಚೆನ್ನಾಗಿ ಪ್ರಚಾರಕ್ಕೆ ಬಂದಿತ್ತು ಹದಿಮೂರ ಶತಮಾನದಲ್ಲಿ ಕಲ್ಯಾಣಪುರದಲ್ಲಿ ಉಡುಪಿಯ ಹತ್ತಿರಗಳು ತರ್ತಿತ್ತು ಆಚಾರ ಕಾಲದಲ್ಲಿ ಹಾಗಾಗಿ ಈ ವರ್ಡ್ ರಿಲಿಜನ್ಗಳು ಕ್ರಿಶ್ಚಿಯಾನಿಟಿ ಇಸ್ಲಾಮು ಇವು ಬೇರೆ ದೇಶದಿಂದ ಭಾರತಕ್ಕೆ ಬಂದದ್ದು ಆಚಾರ ಕಾಲದಲ್ಲಿ ಅವು ಪ್ರವರ್ಧಮಾನದ ಘಟ್ಟಿ ನಿಂತಿದ್ದವರು ಅದರ ಪರಿಚಯದ ಜೊತೆಗೆ ಹಿಂದೂ ಧರ್ಮವನ್ನು ಆಚಾರ ಪ್ರಚಾರ ಸರಿ ಅಲ್ಲಿ ಏನಾಗಿದೆ ನದಿಯ ಆತೆಯ ದರದಲ್ಲಿ ಮುಸ್ಲಿಂ ರಿಜಿಯನ್ನು ಈಶ್ಚೇ ಬದಿಯನ್ನು ಹಿಂದೂರಾಗ ಅವರು ಈ ಜಗ ಹಾಗಾಗಿ ನದಿ ದಾಟಿ ಹಿಂದೂ ಕಿಂಗ್ಡಮ್ನಲ್ಲಿರುವವರು ನದಿ ದಾಟಿ ಮುಸ್ಲಿಂ ನನ್ನ ಟೆರಿಟರಿಗೆ ಹೋಗಿಲ್ಲ ಆ ಮುಸ್ಲಿಂ ರಾಜನ ಜನರು ಸರಿ ಸೆರಿ ಕ್ರಾಸ್ ಮಾಡಿ ಹಿಂದೂ ರಾಜ್ಯಕ್ಕೆ ಹೋಗಿಲ್ಲ ಸರಿ ಏನ್ ಮಾಡಿದ್ರು ಸರಿ ಕ್ರಾಸ್ ಇಲ್ಲ ದೋಣಿಯ ವ್ಯವಸ್ಥೆ ಇಲ್ಲ ಹೇಳಿದ್ರು ನಾನು ಮುಂದೆ ಹೋಗ್ತೇನೆ ನನ್ನ ಹಿಂದೆ ಬರಲಿ ನಾನು ಹೋದಲ್ಲೇ ನನ್ನ ಹಿಂದೆ ಬರಲಿ ಅಂತಂದ್ರೆ ಇವತ್ತು ಕರ್ಕೊಂಡು ನದಿ ದಾಟಿಬಿಟ್ಟು ಅದನ್ನ ಅದು ಪವಾಡ ಪಂದರೆ ಪವಾಡ ನೀವು ನನ್ನ ಸೆನ್ಸ್ ಆಗಿ ಎಲ್ಲಿ ನಿಂತಿ ನೀರಿದೆ ಅಂತ ಜಾಗದಲ್ಲಿ ಹಾಕ್ತೀವಿ ಇಟ್ಕೊಳ್ಳಿ ಬಿಟ್ಬಿಟ್ಟು ಇನ್ನೊಂದು ಅದ್ಭುತ ಏನಿದೆ ಅವರು ಸಮನ್ ಎಲ್ಲಿ ನೀರು ಕಮ್ಮಿ ಇದೆ ಅಲ್ಲಿ ತಾನು ಇಟ್ಕೊಂಡು ಹೋದ್ರು ಅಲ್ಲಿ ನಮ್ಮ ಜೊತೆ ಹಿಮದಿಂದ ಕ್ರಾಸ್ ಮಾಡಬಹುದು ಶಿಷ್ಯರನ್ನ ನದಿ ದಾಟು ದಾಟಬೇಕು ಅನ್ನುವಾಗ ಆಕ ಇನ್ನು ಮುಸ್ಲಿಂ ಸೈನಿಕರು ನಿಂತಿದ್ದಾರೆ ಸೈನಿಕರೆಲ್ಲ ಓ ಬರಬೇಡಿ ಬರಬೇಡಿ ಬರ್ ಬಂದರೆ ಕೊಂಡ್ಬಿಡ್ತೇವೆ ಅಂತ ಈ ತೆಗೆದುಕೊಂಡು ನಿಂತಿದ್ದಾರೆ ನಿಜವಾಗಿ ಆದ್ರೆ ಬೇರೆ ಸ್ವಾಮಿಗಳಾಗಿದ್ದರೆ ವಾಪಸ್ ಅವರು ಬೆಳೆ ಈ ಪಂಚಾಯತಿ ಇವರು ಈಟಿಗೆಕೊಂಡು ಇವರು ನಮಗೆ ರಾವಾಸ ಬ್ರಭವ್ ಅಂತ ವಾಪಸ್ ಹೊಡೆದಿದ್ರು ಆಚಾರ್ಯರು ಆಶ್ಚರ್ಯ ನೋಡಿ ಒಂದಿ ನೂರಾರು ಜನ ಸೈನಿಕರು ಒಂದೇ ರಾಜ್ಯ ನೀವೊಂದ್ ಎಂಟು ಹತ್ತು ಜನ ಶಿಕ್ಷಣ ಹೋಗ್ತಾ ಇದ್ದಾರೆ ಇದು ಒಬ್ಬ ಫಿಲಾಸಫರ್ ದೊಡ್ಡ ಗುಣ ಎನ್ಬೋದು ಇಫ್ ಯು ಆರ್ ಎ ರಿಯಲ್ ಫಿಲಾಸಫರ್ ಯು ಮಸ್ಟ್ಲೆಸ್ ಹುಕ್ಕು ಇದೆ ಫಿಲಾಸಫರ್ ಅಲ್ಲ ಅಚ್ಚನ ನಗಡ ಜಲೆ ಪತಕ ಸಾಹಸಾದ್ರು ಮಾಡ್ತಾ ಇದ್ರಿ ನಿಂತ್ಕೊಂಡು ಅಲ್ಲ ನೀವು ಐದು ಜನ ಇದ್ದೀರಿ ಸತ್ಯ ಏನ್ ಭಯ ನಮ್ಮಿಂದ ನೀವು ಹೆದರ್ಬೇಡಿ ಹೆದರ್ಬೇ ಇವರು ಸೈನಿಕರು ಬೇರೆ ಹೆದರ್ಬೇಡ್ರೋ ನಾವೇನು ಮಾಡಲ್ಲ ನೀವ್ ಯಾಕೆ ಹಾಬರಿಯಾಗಿದ್ದೀರಿ ನಾವು ನಿಮ್ಮ ರಾಜ್ಯನ ನೋಡ್ಬೇಕು ಬರ್ತಾ ಇದೀರಿ ನೀವು ಯಾಕೆ ಹಾರಿ ಅಂತ ಹೇಳಿದ್ವಿ ನೀವು ಸುಂದರಾಗಿ ತಂಡ್ಬಿಟ್ಟು ಹಾಗೆ ಈಟಿ ಇರ್ಬಿಡು ಇವ್ರು ನೆಲೆ ಹೋರಾಡೋದು ಹೆದರ್ಬೇಡಿ ಸೂರ್ಯ ನೀರು ಬಿಡಿ ಆಕಡೆ ಜಲೇಪದ ಪರ್ಸನಾಲಿಟಿ ನೋಡಿ ಇಡೀ ಒಂದು ರಜೆ ಮುಸಲ್ಮಾನ ಸೈನಿಕರು ಈಟಿ ಹಿಂಸೊಂಡು ನಿಜಿದ್ದಾರೆ ಇವರು ನಿರಾಧರಾಗಿ ಅಂದ್ರೆ ತನ್ನ ಜೊತೆ ಬಂದ್ರ ರಕ್ಷಣೆ ಮಾಡ ಹೊಣೆ ಇದೆ ಸೈನಿಕರು ಹೊರಗು ಹೆಚ್ಚು ಬಂದ್ಬಿಟ್ಟೆ ಇವರಿಗೆ ಹೆದರಬೇಡಿ ಅಂತಾರೆ ಸೈನಿಕರಿಗೆ ಹೆದರ್ಬೇಡಿ ನಾವು ನಿಮ್ಮ ರಾಜ್ಯನ ನೋಡ್ತೀವಿ ಏನ್ ಸಾವಿರ ಆಗೋದು ಅತೀದ ನೆಲೆ ತುಂಬ ಬಿಟ್ರು ಈ ಒಂದು ಹಿಂಬದಿಂದ ಸೈನಿಕರು ಮರವಟ್ಟುಕೊಂಡು ಇದೊಂದು ಹಂಗೆ ಮಂತ್ರ ಮುಂದೆ ಸೀರ ರಾಜಭಾಷಾ ರಾಜ ಯಾವ ರಾಜನು ಹೇಳಿದಲ್ಲ ಅವನು ಯಾವ ಭಾಷೆಯೋ ಯಾವಾದ್ರೆ ಎರಡೇ ಒಂದೋ ಪರ್ಷಿಯನ್ ಇರಬೇಕು ಇಲ್ಲ ಇರಬೇಕು ಇಲ್ಲಿ ಬೇರೆ ಯಾವ ಭಾಷೆ ಆವಾಗ ಅಲ್ಲಿ ರಾಜ ಭಾಷೆ ಯಾಕಂದ್ರೆ ಉರ್ದು ಭಾಷೆ ಇನ್ನೂ ಗೊತ್ತಿಲ್ಲ ಉರ್ದು ಭಾಷೆಯೇ ಗೊತ್ತಿಲ್ಲ ಆವಾಗ ಆ ಕಾಲದಲ್ಲಿ ಇದ್ದರೆ ಒಂದೊ ಪರ್ಷಿಯನ್ನು ಹೋದಾರೆ ಹೆಚ್ಚಿನ ಒಟ್ಟಿಗೆ ಪರ್ಷಿಯನ್ನು ಇರಬಹುದು ಈಗ ಇರಾನ್ ಆಗ ಬರ್ಷಿಯಾ ಅಲ್ಲಿ ಹೋದಾಗ ರಾಜ ಗೊತ್ತಿದೆ ಆವತ್ತಿನಿಂದ ಇವತ್ತಿನ ಮುಸಲ್ಮಾನರಿಗೆ ಮುಸಲ್ಮಾನರು ಬಿಟ್ಟು ಬೇರೆ ಧರ್ಮವನ್ನು ಆಚರಿಸುವ ಜನ ಪ್ರಪಂಚದಿದ್ದಾರೆ ಅನ್ನೋದು ಅವತ್ತೂ ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ಅವರು ಜಗತ್ತೆ ಇರೋದು ಅಲ್ಲಾ ಹೋಬನೆ ಮತ್ತು ಧರ್ಮ ಇರೋದು ಇಸ್ಲಾಂ ಅಂದೇ ಮನುಷ್ಯ ಇರುವುದು ಮುಸಲ್ಮಾನ ಮಾತಾಡೋದು ಬೇರೆ ವಿಷಯವೇ ಗೊತ್ತಿಲ್ಲ ಅವರು ಯಾವತ್ತೂ ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ಹಿಂದೂ ಗೊತ್ತಿಲ್ಲ ಸರಿ ಅವನು ಅವನು ಧರ್ಮ ಪರ್ಷಿಯನ್ನಲ್ಲೋ ಅರ ಮಾತಾಡ್ತಾನೆ ಇವ್ರು ಬೇರೆ ಬೇರೆ ಭಾಷೆ ಮಾಡುವುದೇ ಇಲ್ಲ ಸರಿ ಅವನು ಮಾತಾಡಲಿಲ್ಲ ಏನು ಮಾತಾಡ್ತಿಲ್ಲ ಇಷ್ಟು ಸೈನಿಕರ ಭದ್ರವಾದ ಕಾವಲು ನೀವು ಯಾವ ಧೈರ್ಯದಿಂದ ಬಂದಿರಿ ಅವಾಗ ಆಚಾರ್ಯರು ಅವನಿಗೆ ಅವನದ್ದೇ ಭಾಷೆಯಲ್ಲಿ ಉತ್ತರ ಕೊಟ್ಟು ಅಂತ ಅವರು ಯಾವ ಭಾಷೆ ಅಂತ ಹೇಳ್ತಾರೆ ತದ್ಭಾಷಯ ಅಂತ ಹೇಳ್ತಾರೆ ಅದು ಅರ್ಯ ಬಿಕೋ ಪ್ರಶ್ನೆ ಗೊತ್ತಿಲ್ಲ ಅವನು ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ಹರ್ಯ ಬಿಕ ಪ್ರಶ್ನೆ ಇರಬಹುದು ಏನ್ ಹೇಳಿದ್ರು ನೀವು ಯಾರಿಗೆ ಬಂದಿರಲಿಲ್ಲ ನೀವು ಏನು ನಾ ಯಾಕೆ ಹೆದರ್ಬೇಕು ಅಂತ ಕೇಳಿದ್ರು ಅಂತ ಯಾವ ಧೈರ್ಯ ಧೈರ್ಯ ಹೆದರುವ ಪ್ರಶ್ನೆ ಏನು ಅಂತ ಇಲ್ಲಿ ಬಬ್ಬನೇ ದೇವರು ಜಗತ್ತಿನಲ್ಲಿ ಪ್ರಾಯ ಪರ್ಷಿಯನ್ ಇರಬೇಕು ಅನ್ನೋದಕ್ಕೆ ಇದು ಯಾಕಂದ್ರೆ ಪರ್ಷಿಯನ್ಸ್ ಅಗ್ನಿ ಆರಾಧಕರು ಸೂರ್ಯಾರಾಧಕರು ಮೂಲಕ ಕಾಲದಲ್ಲಿ ಪರ್ಷಿಯಲ್ಲಿ ಅಗ್ನಿ ಸೂರ್ಯ ಬಹಳ ಮುಖ್ಯವಾದಂತಹ ಅವರು ಸೂರ್ಯನನ್ನು ತೋರಿಸಿ ಹೇಳುತ್ತಾರೆ ನೋಡಿ ನೀವು ಉಪಾಸನೆ ಮಾಡತಕ್ಕ ದೇವರು ನಾನು ಉಪಾಸನೆ ಮಾಡತಕ್ಕ ದೇವರು ಒಬ್ಬನೇ ಅದರಿಂದ ವಿದರ್ಸ್ ನಾನು ಯಾಕೆ ಹೇಳ್ಬೇಕು ನಿಮಗೆ ಓಹೋ ಇವಾಗ ದೊಡ್ಡ ಸಂಗತಿ ಮಹಾತ್ಮ ಗಾಂಧಿ ಹೇಳಿದ್ರು ಈಶ್ವರ ಅಲ್ಲಾ ತೇರೆ ನಾಂದ್ರೆ ಮೊದಲು ಹೇಳಿದೆ ಅವರು ಮಧ್ವಜರು ಶತಮಾನದಲ್ಲಿ ನಿನ್ನ ದೇವರು ನನ್ನ ದೇವರು ಒಂದೇ ಈಶ್ವರ ಅಂದ್ರು ವಿಷ್ಣು ಅಂದ್ರು ದೇವರ ಹೆಚ್ಚರು ಎಂತಹ ರಿವೊಲ್ಯೂಷನರಿ ನೋಡಿ ಯಾರ ಆಚಾರ್ಯರು ಈ ಕೆಲಸ ಮಾಡಿದ್ದಾರೆ ದೇಶದಲ್ಲಿ ಒಬ್ಬ ಮುಸಲ್ಮಾನ ರಾಜ ಹತ್ರ ಹೋಗಿ ನೀನು ಪೂಜೆ ಮಾಡತಕ್ಕ ದೇವರು ನನ್ನ ದೇವರು ಒಬ್ಬನೇ ಸರ್ ನಾವು ಸೋದರರು ನಾವ್ಯಾಕೆ ನಿನ್ಗಾಕಿರಬೇಕು ಅಣ್ಣ ತಮ್ಮ ಇದೇವೆ ನಾವು ನಿನ್ಗಾಕೆ ನಾನು ಹೇಳ್ಬೇಕು ಆಶ್ಚರ್ಯ ಹೋಯ್ತು ಅವನಿಗೆ ಹೇಳ್ತಾರೆ ನಾನು ಇಂಥ ಹಿಂದೂ ಸನ್ಯಾಸಿ ನನ್ನ ಜೀವನದಲ್ಲಿ ನೋಡಿದ್ದ ಹಿಂದೂಇಿಸಮ್ ಮತ್ತು ಇಸ್ಲಾಂ ದೇ ಆರ್ ಲೀವ್ ಟುಗೆದರ್ಟ್ ಲೀಚ್ ನಾನು ತಿಳ್ಕೊಂಡಿದ್ದೆ ಈಗ ನೀವು ನೋಡಿದ್ರೆ ತುಂಬಾ ಪ್ರೀತಿ ಆಗ್ತಾ ಇದೆ ಇಂಥ ಹಿಂದೂ ಸನ್ಯಾಸಿಗಳು ನನ್ನದು ಆಕ್ಷೇಪ ಇಲ್ಲ ನೀವು ಇಲ್ಲೇರಿ ನಿಮ್ಗೆ ಮಠ ರಾಜ್ಯಾರ್ಧಂ ಸಭೆ ಸಮರ್ಥ ಯಾಂಬಭೂವ ರಾಜ್ಯಾರ್ಧಂ ಅಂದ್ರೆ ಎಲ್ಲರೂ ಅರ್ಧ ರಾಜ್ಯ ಕೊಟ್ಟ ಅಂತ ಹೇಳ್ತಾರೆ ಯಾರು ಕೊಡ್ತಾರ ಅಲ್ಲ ಹಿಂದೂ ಮುಸಲ್ಮಾನ ಬಿಡ್ರಿ ಹಿಂದೂ ರಾಜರು ಕೊಡಲ್ಲ ಕೊಟ್ರ ಆಗುವುದು ಅಂತ ಹೇಳುತ್ತೆ ಸ್ವಾಮಿಗಳಿಗೆ ಕೊಡೋಲ್ಲ ಅಲ್ಲಿ ಯಾಕೆ ಅರ್ಧ ರಾಜ್ಯ ಯಾಕೆ ಕೊಡ್ತಾರೆ ಇವರು ಇಡೀ ರಾಜ್ಯ ಕೊಟ್ಟರೆ ಆಗುವುದಂತ ಹೇಳುತ್ತೆ ಅಲ್ಲಿ ಮತ್ತೆ ಕೊಟ್ಟರೆ ಬಿಡೋದಿಲ್ಲ ಯಾವ ಸ್ವಾಮಿಗಳು ಮದುವೆ ಬಿಟ್ಟು ಹೋಗುತ್ತಾ ನನಗೆ ಬೇರೆ ಅಂತಂದ್ರೆ ರಾಜ್ಯ ಅರ್ಧ ಅಂದ್ರೆ ಏನು ಬರ್ತಾ ಸಂಸ್ಕೃತದಲ್ಲಿ ಅರ್ಧ ಸ್ವಲ್ಪ ಅಂತರ್ಥ ಅರ್ಧ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಸಂಸ್ಕೃತದಲ್ಲಿ ಎರಡು ಶಬ್ದ ಇದೆ ಏನಂದ್ರೆ ಅರ್ಧ ಮತ್ತು ಅರ್ಧಂಥ ಅರ್ಧಂ ಅಂದ್ರೆ ಹಾಫ್ ಅರ್ಧ ಅಂದ್ರೆ ಎದಿಟ್ ಸ್ವಲ್ಪ ಅಲ್ಲ ಅರ್ಧ ಮತ್ತು ಅರ್ಧಂ ಮತ್ತು ಕುಂದಿನದಲ್ಲಿ ಹೇಳಿದ್ರೆ ಸ್ವಲ್ಪ ಅಂತ ಅರ್ಧಂ ತನ್ನ ಕುಂದ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಪೂರ್ತಿ ಅರ್ಧಾಂಶ ಅಂತ ಹೀಗೆ ಸಂಸ್ಕೃತದ ಕೆಲವು ಸೂಕ್ಷ್ಮಗಳಿವೆ ಅದು ಗೊತ್ತಿಲ್ಲ ರಾಜ್ಯಾರ್ಧನೆಯ ಅರ್ಧ ರಾಜ್ಯವನ್ನು ಒಪ್ಪಿಸಿದ್ ಯಾವ ಅರ್ಧ ರಾಜ್ಯ ಕೊಡ್ತಾನೆ ಅರ್ಧ ರಾಜ್ಯ ಅಲ್ಲ ಅವ್ನು ಹೇಳಿದ್ವಿ ಇಲ್ಲೇ ಮಠದಿ ಜಾಗ ಕೊಡ್ತೀನಿ ನಿಮಗೆ ನಿಮ್ಮ ಶಿಷ್ಯರು ನೀವು ಇಲ್ಲೇ ಇರಿ ಇಂತಹ ಹಿಂದೂ ಸನ್ಯಾಸಿರಾದ್ರೆ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಎಕ್ ನೀವು ಇಲೇರಿ ನನಗೆ ತುಂಬಾ ಸಂತೋಷ ಆಯಿತು ನಿಮಗೆ ಮಾತು ಕೇಳಿ ನೀವು ಇಲ್ಲ ಇರಿ ಅದಕ್ಕೆ ಆಚಾರ್ಯಾಗ ಜಾಗ ಬೇಡ ನನಗೆ ಮಟ್ಟಕ್ಕೆ ಉದ್ದೇಶ ಇಲ್ಲ ಉಂಟು ಹಾಕಿ ನೀವು ಯೋಚನೆ ಮಾಡಿ ಇಲ್ಲಿ ಯಾವ್ದಾದ್ರು ಸ್ವಾಮಿಗಳು ಯಾರಾದರೂ ಮುಸಿಂಧು ಕೊಟ್ಟಿದ್ರೆ ಏನು ತಗೊಂಡು ಅಲ್ಲಿ ಹಾಕಿ ಶಿಷ್ಯರನ್ನು ಹಾಕಿ ಅಂತ ಖುಷಿ ಪಡ್ತಿದ್ರು ಸ್ವಾಮಿಗಳು ಮಧುವಾಚಾರ್ಯೂ ಮಧುಯತೆಗಳು ಇದು ಅಂತರ ಸೂಚನೆ ಅಹ್ ನನ್ನ ಬೇಡಪ್ಪ ನನಗೆ ನಿಮ್ಗೆ ಆಸ್ತಿ ಬೇಡ ನಿಗಿದ್ ಬೇಡ ನಿನ್ನ ಮಠ ಕಟ್ ಕೂಡುದು ಹೋಗ್ಲಿಕ್ಕೆ ನಿನ್ನ ಸೈನಿಕರು ತೊಂದರೆ ಮಾಡಿದ್ರೆ ನಮ್ ನಮಿಷ್ಠಕ್ಕೆ ಹೋಗ್ಲಿಕ್ಕೆ ಬಿಡು ಏನು ಬೇಡ ನನಗೆ ಸರ್ವಸ್ವವನ್ನು ತ್ಯಾಗ ಮಾಡಿ ಬರುತ್ತೆ ಯಾಕೆ ಅಂದ್ರೆ ಆಚಾರ್ಯರು ಪ್ರತಿಯೊಂದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ರು ಪ್ರತಿಯೊಂದು ಶಬ್ದವೂ ದೇವರ ಹೆಸರು ಅಂತ ಘೋಷಣೆ ಮಾಡಿದ್ರು ಅದನ್ನ ಆಚರಣೆ ಮಾಡಿ ತೋರಿಸಿದ್ರು ಆ ಮುಸ್ಲಿಮರೇ ಹೆಸರು ಹಾಗೆ ನಡೆದು ತೋರಿಸಿದ್ರು ಮುಂದೆ ಜಿಲ್ಲಾ ಸತಿ ಪ್ರೀತಿ ಮಾಡಿದ್ದಲ್ಲ ಇನ್ನೂ ಆಶ್ರೇಲದ ಸಂಗತಿ ಉಂಟು ಆಚಾರ್ದು ಅವರು ಚಿತ್ಕೆ ಅವರಿದ್ದಾಗ ಉಪನಯನ ಆಗಿದೆ ಮತ್ತೆ ಹತ್ತೊಂದು ವರ್ಷ ಎಷ್ಟನೇ ವಯಸ್ಸಿನಲ್ಲಿ ಆಶ್ರಮದ ನಾರಾಯಣಕ್ಕೆ ಇಟ್ಟಿರುವುದಿಲ್ಲ ಅದರಲ್ಲಿ ಸುಮಾರು ಹತ್ತು ಹನ್ನೊಂದು ಹನ್ನೆರಡು ವರ್ಷ ವಯಸ್ಸಿನಲ್ಲಿ ಎಂಟು ವರ್ಷಕ್ಕೆ ಉಪನಯನ ಆಗುತ್ತೆ ಏಳು ಮತ್ತು ಒಂದು ಹತ್ತು ಹನ್ನೊಂದು ಹನ್ನೆರಡು ವರ್ಷದಲ್ಲಿ ಅಶ್ರಮ ತಗೊಂಡಿರಬಹುದು ಇಕ್ಕ ವಯಸ್ಸಲ್ಲಿ ತಗೊಂಡಿಲ್ಲ ಡಿಸ್ಟಾರ್ಜ್ ಆಗುತ್ತೆ ಯಾವ ಹೇಗೆ ಗೊತ್ತಿಲ್ಲ ಸುಮಾರು ಹನ್ನೊಂದು ಹನ್ನೆರಡು ತಿಳಿ ಅಶ್ರಮತಗೊಳ್ಳೋದಕ್ಕಿಂತ ಮುಂಚೆ ಅವರು ತಂದೆ ತಾಯಿ ಹೇಳೋದಿಲ್ಲ ಅಶ್ರಮ ತಗೊಳ್ತೀನಿ ಅಪ್ಪ ಅಂತ ಯಾಕಂದ್ರೆ ಹೇಳಿದ್ರೆ ಮನೆಯಲ್ಲಿ ಬಿಡೋಲ್ಲ ಅಂತ ಗೊತ್ತಿದ್ದವರಿಗೆ ಆದರೆ ಅವರಿಗೆ ಇಂಡಿಕೇಟ್ ಮಾಡಿದ್ರೆ ಏನ್ ಮಾಡ್ತಾರೆ ಗೊತ್ತಾ ಒಂದು ದಿವಸ ಸಚಿತ್ತಪ್ಪ ಇವರು ತಂದೆ ನಡಿಲಾಯರ್ ಅಷ್ಟೇ ಅವರು ಮಧ್ಯಗೇಶ್ವರು ಉಂಟು ಮಧ್ಯವರು ಅಂದ್ರೆ ನಡುಮನೆಯವರು ಅಂತ ನಡುಮನೆಯವರು ಅಂದ್ರೆ ಅದೊಂದು ಸರ್ನೇಮ್ ತುಳುವಿನಲ್ಲಿ ತುಳುವಿನಲ್ಲಿ ನಡಿಲಾಯರ್ ಉಂಟು ನಡು ಅಂದ್ರೆ ಮಧ್ಯ ಇಲ್ಲೂ ಅಂದ್ರೆ ಮನೆ ತುಳುವಿನಲ್ಲಿ ಕೂಡ ಇಲ್ಲೂ ಅಂದ್ರೆ ಮನೆ ತುಳುವಿನಲ್ಲಿ ಇಲ್ಲೊಂದ್ರೆ ಮನೆ ನಡಿಲ್ಲಾಯ ಅಂದ್ರೆ ನಡುಮನೆಯವರು ಉಂಟು ಅವರ ತಂದೆ ಆ ಫ್ಯಾಮಿಲಿ ಸೇರಿದ್ರು ಮೂಲತಃ ಅವರು ಪ್ರಾಯ ತುಳುವಿನಲ್ಲಿ ಉಡುಪಾ ಫ್ಯಾಮಿಲಿ ಆ ಫ್ಯಾಮಿಲಿ ಸೇರಿದವರು ಉಡುಪ ಅಂತ ಉಡುಪ ಅಂದ್ರೆ ಮೂಲತಃ ಉಡುಪಿಯವರು ಮೂಲತಃ ಹುಡುಗಿಯವರೇ ಉಡುಪರು ಅವರು ಉಡುಪಿಯ ಮೂಲ ಉಡುಪರು ಅನ್ನುವ ಕುಲದವರು ಇರಬೇಕು ಅಂತ ಕಣ್ಣಾರೆ ಅಂದ್ರೆ ಅವರು ಅವ್ರ ಹಿಂದೆ ಈ ಪ್ಲೇಸ್ ನೇಮ್ಸ್ ಉಂಟಲ್ಲ ತುಂಬಾ ರೋಚಕಲ್ಲಿ ನಡೀಲ ಯಾರ ಮನೆಯಲ್ಲಿ ಅದೇ ಯಾರು ನಡೆಯುವ ನಡೆಯಲ್ಲ ಮನೆ ಆಮೇಲೆ ಅದರಿಂದ ಬಡಗ ಮನೆಯ ಮನೆಯುತ್ತೆ ಪೂರ್ವಕ್ಕೊಂದು ದಕ್ಷಿಣಕ್ಕೊಂದು ಪಶ್ಚಿಮಕ್ಕೊಂದು ಪೂರ್ವಕ್ಕಿರುವ ಮನೆಯಲ್ಲಿ ಮೂಡಿಲ್ಲ ಮೂರು ಮೂರು ಮನೆಯವರು ತೆಂಕಿಗಿರುವ ಮನೆಯವರು ತೆಂಕಿಲ್ಲ ಇವರು ಪಡುವ ಮನೆಯವರನ್ನ ಬಡಿಲಿಲ್ಲ ಯಾರು ಬಡಗಿನ ಬಡಕಿಲ್ಲ ಯಾರು ಸರಿ ನಡೀಲಾರ ಆಮೇಲೆ ಒಂದು ಮನೆಯಲ್ಲಿ ಮಾಲಿನ್ಮರ ಇತ್ತು ದೊಡ್ಡ ಒಳ್ಳೆ ಕೃಷಿ ಮಾಲಿನ್ಮರ ಬೇರೆ ಊರಲ್ಲಿ ಯಾರು ನಡೆಯುವ ಕೂಕಿಲ್ಲ ಯಾರು ಕೂಕ್ ಸರಿ ಅವ್ರು ಗುಕ್ಕಿಲ್ಲ ಯಾರು ಅದ್ ಎಷ್ಟು ಸುಲಭ ನೋಡಿ ಯಾರು ಬ್ಲೇಸ್ ಮಾಡಿ ಅಡ್ರೆಸ್ ಅದು ಪ್ಲೇಸ್ ಇಂದ್ರೆ ತುಳುನಾಡಿನಲ್ಲಿ ಅಲ್ಲ ಒಂದು ಊರಿನಲ್ಲಿ ಎಲ್ಲ ಮನೆಯಲ್ಲಿ ಕೆರೆಗಳು ಇಲ್ಲ ಒಂದು ಮನೆಯಲ್ಲಿ ಕೆರೆ ಇದೆ ಕೆಡ ಇಲ್ಲ ಯಾರು ಅದು ಕೆರೆ ಮನೆ ಆಯ್ತಾ ಹಾಗೇನೆ ಹಾಗೆ ತ್ರಿಕುರ ಪಂಡಿತರು ಕಾಸೋಡ್ನಲ್ಲಿ ಇದ್ದರು ಇವತ್ತು ಮನೆ ಸ್ಥಳಗಳು ಇದ್ದಾರೆ ಅವರು ಮನೆಯಲ್ಲೇ ಅಂದ್ರೆ ಹೆಬ್ಬಳ್ಳಿನ ಮರ ಇತ್ತು ಹೆಬ್ಬಳಸಿನಲ್ಲಿ ಪಿಜಾನ್ಸರು ಅವ್ರು ಯಾರು ಪಿಜತ್ತ ಹೆಬ್ಬಳಸಿನ ಮನೆಯವರು ಅಂದ್ರೆ ಒಂದೇ ಮನೆಯಲ್ಲಿ ಹೆಬ್ಬಲಸಿನ ಮರ ಇರಬೇಕು ಆಗ ಹೀಗೆ ಒಂದು ಚಲತಾಯ ಒಂದು ಐಲ್ಯಾಂಡ್ ಇರುತ್ತೆ ಐಲೆಂಡ್ ನಲ್ಲಿ ಮಧ್ಯದಲ್ಲಿ ಸುತ್ತಮಿರು ಮಧ್ಯೆ ಐಲೈನಲ್ಲಿ ವಾಸ ಕುದು ಅದೀ ಕುದು ಅಂತಾಗಿದೆ ಕುದು ಅಂತ ಕುದುರೆ ಐಲೆಂಡ್ ಹೀಗೆ ಪ್ರತಿಯೊಂದು ಪ್ಲೇಸ್ ನೇಮ್ ಕೂಡ ವೆರಿ ಇಂಟ್ರೆಸ್ಟಿಂಗ್ ತುಳುನಾಡಿನಲ್ಲಿರುವ ಅರ್ಧ ಹೆಸರು ಅವರ ಅಡ್ರೆಸ್ ಅದು ಆ ಹೆಸರು ನೋಡಿ ಅವರನ್ನು ಗುರುತಿಸಿಕೊಂಡು ಅವ್ರ ಮನೆ ಹೋಗುವಲ್ಲಿ ಇನ್ನು ಕೆಲವು ಅವರು ಎಲ್ಲಿಂದ ಬಂದರು ಇತಿಹಾಸ ಹೇಳಿ ಇದು ಅಡ್ರೆಸ್ ಕರೆಂಟ್ ಅಡ್ರೆಸ್ ಕೆಲವರು ಪಾಸ್ಟ್ ಅಡ್ರೆಸ್ ಹೇಳುವಂತಹ ಈಗ ಪುತ್ರಾಯ ಪುತ್ರಾಯ್ ಪುತ್ತೂರಾಯ ಪುತ್ತೂರಿನಿಂದ ಬಂದವರು ಪುತ್ತೂರಿನಿಂದ ಬಂದು ಸೆಟ್ಲಾದವರು ಪುತ್ತೂರಾಯ್ ಇಲ್ಲಿರುವುದು ಇದು ಅವರು ಯಾರು ನಾವು ಪುತ್ತೂರ ನಮ್ಮ ಹಿರಿಯರು ಪುತ್ತೂರ ನಿಮ್ಮ ಇತಿಹಾಸ ಪುತ್ತೂರಾಯ ಅಂದ್ರೆ ಕೆಲವರು ಇರ್ತಾರೆ ಕಾಸಗೋಡ್ತಾರೆ ಕಡಂಬಳಿ ಅವರು ಕರಂಬಳ್ಳಿ ತಾಯಿ ಕರಂಬಳ್ಳ ಹೆಸರು ಬಂದವರು ಆ ಊರಿನಲ್ಲಿ ಹೋದರು ಅವರು ಕರಂಬಳಿ ತಾಯ್ ಹೀಗೆ ಹಿಂದೆ ಎಲ್ಲಿಂದ ಬಂದರು ಆ ಊರಿನ ಹೆಸರು ಇದು ಪ್ರತಿಯೊಂದು ಹೆಸರು ಕೂಡ ಒಂದು ಐತಿಹಾಸಿಕವಾದ ಒಂದು ಸ್ಥಿತಿಯನ್ನ ಅಪವರ್ತಮಾನ ಒಂದು ಊಟಕಾಲವನ್ನು ಒಂದು ವರ್ತಮಾನವತ್ತೆ ಇವರು ನಡಿಲಂತ ಊರಿನಲ್ಲಿ ಸುತ್ತ ಮನೆ ಇವರು ಮಧ್ಯದಲ್ಲಿ ಇವರು ನಡಿಲಾರು ನೋಡ್ತಾ ಇದ್ದಾರೆ ಏನ್ ಮಾಡಿದ್ದಾರೆ ಅಂದ್ರೆ ಮನೆಯ ಗೋಡೆಗೆಮಸ್ಕಾರ ಮಾಡಿ ಮೆಟ್ಲು ಕಲ್ಲು ನಮಸ್ಕಾರ ಮಾಡಲಿ ಗೋಡದು ಮರ ಇದ್ರಮಸ್ಕಾರ ಮಾಡಿ ಏನಾಗಿದೆ ಈ ಹುಡುಗರಿಗೆ ತಂದೆಗೆ ಹೇಳುವುದಿಲ್ಲ ಪ್ರತಿಯೊಂದು ವಸ್ತುವಿಗೆ ನಮಸ್ಕಾರ ಮಾಡಲಿ ಯಾಕೋ ಏನಿದು ಏನೋ ನಮಸ್ಕಾರ ಮಾಡ್ತಾ ಇದೀಗ ಕಂಬಕ್ಕೆ ಗೋಡೆಗೆ ಮರಕ್ಕೆ ಎಲ್ಲ ಉತ್ತರ ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂದ್ರು ಿಲ್ಲ ತಂದೆಳ್ಕೊಂಡ್ರು ಓಹೋ ಮಗುವಿಗೆ ನೋಡಿ ನಮ್ಮ ಮನೆ ನಮ್ಮ ತೋಟ ನಮ್ಮ ಮರ ನಮ್ಮ ಸತ್ತು ಅಂತ ಎಷ್ಟು ಪ್ರೀತಿ ಒಳ್ಳೆಯ ಹುಡುಗ ಅಂತ ತಿಳ್ಕೊಂಡ್ರು ಅವರು ವಿಜ್ಞುಕ್ಸ್ ಇವರಿಗೆ ಅಟ್ಯಾಚ್ಮೆಂಟ್ ನನ್ನ ಸ್ವಂತ ಅಟ್ಯಾಚ್ಮೆಂಟ್ ಮದುವೆಗೆ ಅಂತ ಈ ಮಗು ವಸ್ತು ಅನ್ನುವ ಶಬ್ದವನ್ನು ಯಾವ ಅರ್ಥದಲ್ಲಿ ಹೇಳಿಕೊಂಡ್ರು ಬಾ ಇಲ್ಲ ಅವರು ನಮ್ಮ ಸೊತ್ತು ನಮ್ಮ ತೋಟ ನಮ್ಮ ಪ್ರಾಪರ್ಟಿ ನಮ್ಮ ಮನೆ ಎಂದು ತಿಳ್ಕೊಂಡು ನಮ್ಮ ಕರ್ಮ ಅಂತ ತಿಳ್ಕೊಂಡ್ರು ತಂದೆ ವಸ್ತು ಅಂತ ಇವರು ಹತ್ತು ಹನ್ನೊಂದು ವರ್ಷದಲ್ಲಿ ಹೇಳಿದ ಶಬ್ದಕ್ಕೆ ಅವರು ನಂತರ ತನ್ನ ಅರವತ್ತು ವರ್ಷ ದಾಟಿನ ಮೇಲೆ ಭಾಗವತ್ ವ್ಯಾಖ್ಯಾನ ಇವಾಗ ವಸ್ತು ಶಬ್ದಕ್ಕೆ ಅರ್ಥ ಆ ಅರ್ಥದಲ್ಲಿ ಅವರು ಹತ್ತೆ ವಯಸ್ಸಲ್ಲಿ ಭಾಗ ವಸ್ತು ಅಂದ್ರೆ ಏನು ವೇದ್ಯೋನ್ಮೂಲನ ಶ್ರೀಮದ್ ಭಾಗವತೆ ಮಹಾಂ ನಿಶ್ವರ ತಕ್ಷಣಾತ್ ಅಂತ ಭಾಗವತದಲ್ಲಿ ಬರ್ತಕ್ಕ ಶ್ಲೋಕ ಅಲ್ಲಿ ವಸ್ತು ನಿತ್ಯ ಅಪ್ರತಿಹತಂ ಬ್ರಹ್ಮ ಅಂತ ವಸ್ತು ಅಂತಂದ್ರೆ ನನಗೆ ಇವೆಲ್ಲ ವಸ್ತುವೆ ಅಲ್ಲ ಯಾರು ಎಲ್ಲದರಲ್ಲಿಯೂ ವಾಸವಾಗಿದ್ದಾನೋ ಅವನು ನನಗೆ ವಸ್ತು ಅಂತ ಬರುತ್ತದಲ್ಲ ಅದು ಮಗುವಾಗಿದ್ದಾಗ ಅವರ ವಯಸ್ಸಿನಲ್ಲಿರ್ತಕ್ಕ ಸಾಮರಸ್ಯ ಸರಿ ಆ ವಸ್ತು ಅಂದ್ರೆ ಎಲ್ಲದರ ಒಳಗೆ ವಾಸ ಮಾಡುವ ಭಗವಂತ ವಸ ಪ್ಲಸ್ ಟು ಟೂ ಅಂದ್ರೆ ಸುಣ್ಣ ಅಂದ್ರೆ ಬೇರ್ಪಡಿಸುವ ಪ್ರತಿಯೊಂದು ವಸ್ತುವಿನ ವಾಸ ಮಾಡಿ ಆ ವಸ್ತುವಿನ ಒಳಗೆ ಆಯಾ ಬೇರೆ ವಸ್ತುವಿಂತ ಬೇರೆಯಾಗಿ ಕಾಣುವಂತೆ ಅದಕ್ಕೆ ಆಕಾರ ಕೊಟ್ಟು ಅಂದ್ರೆ ಪ್ರತಿಯೊಂದು ವಸ್ತು ನಮ್ಮ ನಮ್ಮ ಒಳಗಿದ್ದು ನಮ್ಮ ನಮಗೆ ಆಕಾರ ಕೊಟ್ಟು ಅಂದ್ರೆ ಇನ್ನೊಂದು ವಸ್ತುವಿನಿಂದ ಬೇರೆಯಾಗಿ ಗುರುತಿಸುವ ಆಕಾರ ಕೊಟ್ಟು ಅದರೊಳಗೆ ಕೂತವೇ ಹೇಳಿದ ನನ್ನ ವಸ್ತು ಅಂತ ಅವರು ಬಂದ್ಬಿಟ್ಟು ಸರಿ ಭಾಗವಸ್ತು ವ್ಯಾಖ್ಯಾನ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿ ಎಲ್ಲಾ ಬಿಟ್ಟು ಹೋಗ್ತಾ ಹುಡುಗ ಕಡೆಯವರು ಏನಾಯ್ತು ವಿಚಾರ ಮಾಡಿದ್ರೆ ಕುತಿಯಾರಿ ಅಂತ ಮೊದಲು ಉಡುಕಿಯಲ್ಲಿ ಇರ್ತಾರೆ ಅಚಿತ ಪ್ರಜ್ಞೆ ಅವರ ಮಠ ಇದ್ದು ಕುತ್ತಿಯಾರಿ ಪುತ್ತೂರ್ ಪುತ್ತೂರಿನಲ್ಲಿ ಪುತ್ತೂರು ಬಂಟ್ವಾಳ ಆಟ ಪುತ್ತೂರಿನಲ್ಲ ಪುತ್ತೂರು ಬಂಟ್ವಾಳ ಮಧ್ಯಾಹ್ನ ಕುತಿಯಿಂದ ಕುತ್ತಿಯಾರಿ ಮಠ ಅಂತ ಅಚಿತ ಪ್ರಜ್ಞೆ ನಿಜವಾದ ಮೂಲ ಮಠ ಇದ್ದಲ್ಲಿ ಈ ಇವರು ಉಡುಕಿಯಲ್ಲಿ ಹೋಗಿ ಅಚಿತ ಪ್ರಜ್ಞೆ ಹೋಗಿ ನಮಸ್ಕಾರ ಮಾಡ್ಬಿಟ್ಟು ನನ್ನ ಸನ್ಯಾಸ ಕೊಡೋದಿಂತ ಕೂತ್ಬಿಡ್ತಾರೆ ಮದ್ಭ ಇವರಿಗೆ ಸುಮಾರು ಗೊತ್ತೇ ಅಲ್ಲ ವಿಷಯವೇ ಗೊತ್ತಿಲ್ಲ ಸುದ್ದಿ ಆಯ್ತು ಹುಡುಗ ಮಠಕ್ಕೆ ಹೋಗಿದೆ ಅಂದ್ರೆ ಸ್ವಾಮಿಗಳ ಸ್ವಲ್ಪ ಕೂತ್ಕೊಂಡು ಬಿಟ್ಟಿದೆ ಅಂತ ಬರ್ತಾರೆ ಮದುವೆ ಆದ್ರೆ ಒಂದೊಂದು ನಡೆಯಲಿಲ್ಲ ನಿರ್ಭಯತ್ವ ಅಂಡ್ ಕನ್ವಿಕ್ಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅವಳಿಗೆ ಕನ್ಫ್ಯೂಷನ್ ಇಲ್ಲ ಆ ಕನ್ವಿಕ್ಷನ್ ಮಾತ್ರ ಹೋಗ್ತಾರೆ ತಂದೆ ತಾಯಿ ಇಬ್ಬರು ಓಡಿ ಹೋಗ್ತಾರೆ ಅಶ್ರಮಕ್ಕೆ ಹೋಗ್ತಾರಂತೆ ತಂದೆ ತಾಯಿ ಅಬಿ ಯಾವ ಯಾವ ಹೋಗ್ತಾರೆ ಏನಪ್ಪ ಏನಿಲ್ಲ ನಾವು ನಮ್ಮ ಸುತ್ತಿಗೆ ನಮಸ್ಕಾರ ಮಾಡಿ ಬಿಳ್ಕೊಂಡು ಬಂದ್ಬಿಟ್ಟಿದ್ರೆ ನಿನ್ನೆ ಬರೋ ಪ್ರಶ್ನೆ ಇಲ್ಲ ಅಂತ ಬಿಟ್ಟರೆ ಅಯ್ಯೋ ಅದಂದ್ರೆ ಹೇಳಪ್ಪ ನಮಗೆ ಇದ್ದೆ ಮಕ್ಕಳು ತಿಳಿಕೊಡು ಹರಕೆ ಹೊತ್ತು ಹರಕೆ ಹೊತ್ತು ಗೊತ್ತಿದೆ ಮಗ ನೀವು ನೀನು ಕೈ ಬಿಟ್ಟರೆ ನಮ್ಗೆ ಯಾರು ಗತಿ ನಮಗೆ ಈ ಮುಟ್ಟಿನಲ್ಲಿ ಹೀಗೆ ಮಾಡಬಾರದು ನಿನ್ನ ದಮ್ಮಯ್ಯ ಕೈ ಮುಗಿತೇನೆ ಸನ್ಯಾಸ ತಗೋಬೇಡ ತಕ್ಷಣ ಮಂಥೋಚರ್ ಹೇಳ್ತಾರೆ ಸನ್ಯಾಸ ತಗೊಳ್ಳದೆ ಇದ್ರೆ ಮನಿಗೆ ತನ್ನ ಕೈ ಮುಗಿದಿರಿ ಹಾಗೆ ನೀವು ಕೈ ಮುಗಿದಿರಿಲ್ಲ ನನಗೆ ಕಳಿಸಾನೆ ಅಂದ್ರೆ ಅರ್ಥ ನೀವು ನನಗೆ ಕೈ ಮುಗಿದ್ರೆ ಎಂದು ನನ್ನನ್ನು ಸನ್ಯಾಸ ಇಂತೂ ಒಪ್ಪಿಕೊಂಡಿರಿ ಮಗನಿಗೆ ಅಪಾಯ ಕೈ ಮುಗಿಯೋದು ನೀವು ಕೈ ಮುಗಿದು ನಿನ್ನ ದಮ್ಮಯ್ಯ ಕೈ ಮುಗಿದೀರಿ ಹಾಗಾದ್ರೆ ನೀವು ಗೊತ್ತಿಲ್ಲದೆ ನನಗೆ ಸನ್ಯಾಸಿದ್ರಿ ಅರ್ಥ ಮಾಡಿದ್ರಿ ಏನ್ ಮಾತಾಡೋದು ಹೋಗೋದೇ ಬಾಯಿ ಕಟ್ಟಿ ಹೋಗುತ್ತೆ ಇಬ್ಬರು ಹೋಗ್ತಾರೆ ತಂದೆ ತಾಯಿ ಇಬ್ರು ಮನೆ ಪಾಪ ಹೋಗ್ತಾರೆ ಇವರು ಗುರುಗಳ ಒಟ್ಟಿಗೆ ಏನು ಬಿಡ್ತಾರೆ ಸನ್ಯಾಸಗೊಂಡಿಲ್ಲ ಅಲ್ಲಿಂದ ಸೀದಾ ಅದೇ ಪುಟ್ಟೂರ್ನ ಹತ್ತಿರ ಇರುವಂತಹ ಮಠ ಹೋಗ್ತಾರೆ ಪುತ್ರಿ ಮಠ ಪುತ್ತ್ಯಾಡೂರು ಮಠ ಅಂತ ಕಾರ್ಯೂರು ಅಂತ ಆಗ ಹೆಸರು ಇನ್ನೇನು ಕಾರನೂರು ಅಂತ ಏನು ಹೇಳ್ತಾರೆ ಅಲ್ಲಿ ಮಠ ಈಗ ಇಲ್ಲಿ ಅಲ್ಲಿ ಮಠ ಇಲ್ಲ ಅದೆಲ್ಲ ಬಿದ್ದೋಗಿಲ್ಲ ಅವರು ಹಿಂದೆ ಅತ್ಯಂತ ಪ್ರಜನ ಮಠ ಜಾಗದಲ್ಲಿ ಏನೂ ಇಲ್ಲಿ ಇದ್ದು ಸಣ್ಣ ಇರೋದು ಅಥವಾ ಹಿಂದಿನ ಹಾಕುವ ವೈಭವೇಕವಾದಂತಹ ಮಠಗಳೇನು ಇಲ್ಲ ಆ ಕಾಲದಲ್ಲಿ ಬಹಳ ಪ್ರಸಿದ್ಧವಾದ ಮಠ ಗೌರವ ಮಂಡಲಕ್ಕೆ ಹೆಸರುವಾಸಿಯಾದ ದೊಡ್ಡ ಮಠಿಯಾಗಿ ಮಠ ಯಾಕೆಂದ್ರೆ ಆವಾದ ಆ ಸೈದ್ನಲ್ಲಿ ಆಡಳಿತ ಕಾಸುಗೋಡು ರಾಜ ಇಡೀ ತುಳುನಾಡನ ಆಳ್ತಾ ಇದ್ದವ ಕಾಸರಗೋಡು ಕುಂಬಳೆ ಪುತ್ತೂರು ಇವೆಲ್ಲ ಇದು ಕೇಂದ್ರ ಪ್ರದೇಶಗಳು ತುಳುನಾಡು ಮಧ್ವಾಚಾರ ಇವರ ಜೊತೆಗೆ ಅಲ್ಲಿ ಕುತ್ತ ಹೋಗ್ತಾರೆ ಆ ಮಠದಲ್ಲಿ ಇರ್ತಾರೆ ಅದು ಇವರಿಗೆ ಮನೆಯಲ್ಲಿ ದಿನ ಕೊಡುತ್ತಾರೆ ತಂದೆ ತಾಯಿ ಇವರೂ ಹೆಂಡತಿ ಇವ್ ವಿನಯ್ ನಮ್ಮ ಹುಡುಗನ್ ಕರ್ಕೊಂಡು ಬರ್ತೀವಿ ಇದು ಸಾಧ್ಯವಿಲ್ಲ ಕೂಗಿಸ್ ಮಾಡ್ತಾರೆ ಮನೆಯಲ್ಲಿ ಇವರು ಏನ್ಮಾಡ್ತಾರೆ ನಡಿಲಿಲ್ಲ ಇವರು ಕುತ್ತಿಯಾಡಿ ಹೋಗಬೇಕಾದ್ರೆ ನದಿ ದಾಟಿ ಹೋಗುದು ನೇತ್ರಾವತಿ ನದಿ ನೇತ್ರಾವತಿ ನದಿಗೆ ಆಗ ಹೆಸರು ಅಂದ್ರೆ ಸೌಕ್ಯದಲ್ಲಿರುವ ನದಿಗಳಲ್ಲಿ ದೊಡ್ಡ ನದಿ ಮಹಾನದಿ ಸಿಕ್ಕು ಮಹಾನದಿಯಿಂದ ದಾಟಿ ಹೋಗ್ಬೇಕು ಅಂತ ಮದ್ವೆ ನದಿ ಬರುತ್ತೆ ಸರಿ ನೇತ್ರಾವತಿ ನದಿ ದಾಟಿ ಆ ಕುತ್ತಾಡಿ ಮಠಕ್ಕೆ ಪುರೇ ಹೋಗ್ತಾರೆ ತಂದೆಗೆ ಹೋಗಿ ಇವರು ಇವರು ಅಚಿತ ಪ್ರತಿ ಹತ್ರ ಕೂತ್ ಅವರು ಮತ್ತೆ ಮದ್ವೆ ಹೆಚ್ಚಾದ್ರು ಇವ್ರು ಹೋಗ್ತಾಳೆ ಮಗನ ಹತ್ರ ಸಿಕ್ಕವ್ರಿಗೆ ಮಗನತ್ರ ಮಠಕ್ಕೆ ಹೋಬಾ ಅಚಿತ ಪ್ರಜೆ ತೇಳ್ತಾರೆ ಸನ್ಯಾಸ ತಗೊಂಡ್ರೆ ಹೇಳಿಬಿಡಿ ಅವನ ಹತ್ರ ಹೇಳೋದು ಇಟ್ಟು ಅವ್ನು ಹೇಳಿಬಿಡಿ ಸನ್ಯಾಸಿ ಅವ್ನು ತಗೊಂಡ್ರೆ ನಾನು ಬಂತೇನೆ ಹೇಳಿಬಿಡಿ ಅವನಿಗೆ ಆಗುತ್ತಾರೆ ಏನ್ ತಂದೆ ಮಕ್ಕಳು ಹೇಳದ್ದು ಹೇಳ್ತಾರೆ ಆ ಫಿಯರ್ಲೆಸ್ನೆಸ್ ಪ್ರತಿಯೊಂದು ಹಿಡ್ಲಿ ಫಿಯರ್ಲೆಸ್ನೆಸ್ ಇರ್ತಾರೆ ಒಂದು ಅವರು ಊಟಕೊಂಡಿದ್ದ ಬಹಿರಹಾಸ ಸಿಗುತ್ತಾರೆ ಅದನ್ನು ಹರಿದು ಲಂಗುಟ್ಟು ಇಟ್ಟುಕೊಳ್ತಾರೆ ಸನ್ಯಾಸಿ ಆಗುತ್ತೇನೆ ನಾನು ಹೇಳಿದ್ದನ್ನು ಮಾಡಿದ್ದೇನೆ ನೀವು ಹೊರಬಾಗಿ ಹಾಡುತ್ತೇನೆ ಧೈರ್ಯದೇ ಹಾಡಿದ್ದು ನಿಶಿತ್ತ ನನಗೆ ಆಡಿದ್ದನ್ನು ಮಾಡುವ ಧೈರ್ಯ ಇದೆ ನಾನು ಸೋಪಿನ ಧಾರಣೆ ಮಾಡಿದ್ದೆ ನೀವೆಲ್ಲ ಹೊಳೆ ಬಾರಿ ಅಂತ ಹೇಳಿದ್ರಲ್ಲ ನೋಡ್ರಿ ಯಾವ ಹೊಳೆಗಾಡ್ತೀವಿ ಹಾರಿ ಧೈರ್ಯ ತಮಾಟೆ ಏನು ಅಂದ್ರೆ ಈ ಹೇಳುವರು ಹಾರೋಲ್ಲ ಹಾರೋರ್ ಹೇಳೋಲ್ಲಾಗಿ ಹೋರಲ್ಲ ಗೋಳೋ ಕಚ್ಚೊ ಮದುವೆ ಆಗಿ ಈ ಒಂದು ಸೈಕಾರು ಬಾರ ಹೇಳೋ ಎಂದು ಹಾರೋಲ್ಲ ಯಾ ಹಾರುವ ಪ್ರೋಗ್ರಾಮ್ ಟಿಕ್ಸ್ ಮಾಡಿದ್ರು ಹೇಳೋಲ್ಲ ಹಾಗಾಗಿ ಇದು ನನ್ನನ್ನು ಹೆದರುದಿ ಹೇಳ್ತಾ ಇದ್ದಾರೆ ನಮ್ಮ ಅಪ್ಪ ಅವರು ಹಾರೋಲ್ಲ ಗೊತ್ತು ದೈಕಾಲಿ ಗೊತ್ತಿಲ್ಲ ನಿಜವಾಗಿ ಹಾರುವ ಧೈರ್ಯ ಉಂಟಾ ನಿಮಗೆ ಹಾರಿ ನನಗೆ ನಾನು ಹೇಳಿದನ್ನ ಮಾಡುವ ಹಿರಿಯ ಉಂಟು ಇಡೀ ದೂ ಬುಟ್ಟ ಮಗುವಾಗಿದ್ದರಿಂದ ಈ ಥರದ ಒಂದು ತೀರತನದಲ್ಲಿ ಸಿಕ್ಕು ಮಪ್ಪಜ್ ಯಾವಕ್ಕೂ ಯಾವುದಕ್ಕೂ ಹೆದರಿದವರೆಲ್ಲ ತನ್ನ ಕನ್ವಿಕ್ಷಣ ಕೊನೆ ಕ್ಷಣ ತನಕ ಗಟ್ಟಿಯಾಗಿ ತರಿ ಅವಾಗ ಹರಿಯೋ ಮಗು ಎಲ್ಲಾದರೂ ಉಂಟಾ ಬಾವಿಗಾರತ ಎಲ್ಲೂ ಏನೋ ದುಃಖದಲ್ಲಿ ಹೇಳಿದ್ ಸನ್ಯಾಸ ಹೋಗಬಾರದು ಅಂತ ನಮಗೆ ನಮ್ಗೆ ಯಾರಿದ್ದಾರೆ ನೀವು ಹೀಗೆ ಮಾಡಿದ್ರಿ ಅವಾಗ ಮೊದ್ಲ ಹೇಳ್ತಾರೆ ಮಕ್ಕಳು ಮಕ್ಕಳ ಕರ್ತವ್ಯ ಏನು ತಂದೆ ತಾಯಿ ಅಂದ್ರೆ ಸಾಕಬೇಕು ನಿನ್ನ ಕರ್ತವ್ಯ ಅಲ್ವಾ ನಿನ್ನ ಕರ್ತವ್ಯ ಚಿಕ್ಕನಾಗಿ ಸನ್ಯಾಸ ತಗೊಳ್ಳುವಂತಹದ್ದು ಅದು ಕರ್ತವ್ಯ ತ್ಯಾಗ ಹಬ್ಬದು ಹೇಳ್ತಾರೆಲಾಸತಿ ಹೆಚ್ಚು ಮಾತಾಡಬೇಕು ಯಾಕೆಂದ್ರೆ ತಿಲಾಸತಿ ಹಾಗೆ ಅನುಕೂಲ ಶಾಸ್ತ್ರವಾಗಿ ಹೇಳಿಕ್ ಬರುತ್ತೆ ನನಗೂ ತಿಲಾಸತಿ ಹೇಳಿಕ್ ಬರುತ್ತೆ ಶಾಸ್ತ್ರ ಏನ್ ಹೇಳುತ್ತೆ ಗೊತ್ತಾ ಸಂಸಾರ ಬೇಕು ಅಂತ ಅನ್ನೋ ಕಾಲ ಸಂಸಾರದಲ್ಲಿ ಇರು ಬೇಡ ಅಂತ ಕಂಡ ತಕ್ಷಣ ಅದನ್ನು ತ್ಯಾಗ ಮಾಡಿ ಸನ್ಯಾಸ ಹೋಗುವಂತೂ ಕ್ಲಾಸಿ ನಮ್ಮ ಶಾಸ್ತ್ರವೇ ಹೇಳೋದು ನನಗೆ ಬೇಡ ಅಂತ ನೀವ್ಯಾ ಯಾಕಂಡ್ ಬರ್ತೀನಿ ನನಗೆ ಬೇಡ ತಂದೆ ತಾಯಿ ಹಾಕೋದು ಮನೆ ಮಾರು ಹೆಂಡತಿ ಮಕ್ಕಳು ಏನು ಬೇಡ ಈ ತೀರ್ಮಾನಕ್ಕೆ ಬಂದಿದ್ದೇನೆ ಅದರಿಂದ ನಿಮ್ಮ ಮಗ ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದಾಗ ಹಿರಿಯರಾಗಿದೆ ಗದಗರ ಹಾಕ್ಬೇಡಿ ಇವರು ಏನೇನು ಏನ್ ಹೇಳಿದ್ರೆ ಉತ್ತರ ಬಾಯ್ ಕಟ್ಟಿಸ್ಕೊಳ್ತಾರೆ ಮತ್ತೆ ಸರಿ ಹೇಳ್ತಾರೆ ನನ್ನಿಂದ ಅಡ್ಡಿಲ್ಲ ನಾನು ಒಪ್ಕೋತೀನಿ ನಾನೇನೋ ಶಾಸ್ತ್ರವಾಗಿ ಓದಿದ್ದೇನೆ ಸನ್ಯಾಸ ಮಹತ್ವ ತುಂಬ ಒಪ್ಕೋತೇನೆ ಅದೊಂದು ಏನು ನಿನ್ನ ಅಮ್ಮ ಒಪ್ಕೊಳ್ಳೋಲ್ಲ ನಿನ್ನ ಅಮ್ಮ ಒಪ್ಪಿಕೊಂಡ್ರೆ ತಗೊಂಡು ನನಗೆ ದಟ್ಟಿಲ್ಲ ಅದು ನನಗೆ ಬಿಡಿ ಅಮ್ಮ ನನ್ನ ಒಪ್ಪಿಸೋ ಕೆಲಸ ನನಗೆ ಬಿಡಿ ನಿಮ್ಮ ಒಬ್ಲಿ ಉಂಟು ತಾನೇ ಮನೆ ಮಾಡಿಸಿ ಇವರು ಒಂದ್ ಹತ್ರ ಸಿಕ್ಕಿದ್ರು ಮನೆ ಬಂದು ಹೆಂಡತಿ ಹೇಳಿದ್ರು ಮಾಡಿ ಬರ್ತದೆ ಏನ್ ಮಾಡಿದ್ರು ಒಪ್ಪಿ ಕೊಡಬೇಡ ನಾನ್ ಈಗ ಹೇಳಿದ್ರೆ ಅಡ್ಡ ನೀವು ಜಾಸ್ತಿ ಏನು ಮಾಡಿದ್ರು ನೀವು ಒಪ್ಪಿಗೆ ಕೊಡಬಾರ್ದು ನನ್ನ ಒಪ್ಪೇ ಇಲ್ಲ ಅಂತ ಗಟ್ಟಿ ಗೊತ್ತ ಹೆಂಡತಿ ಸರಿ ಮದ ಏನ್ ಮಾಡಿದ್ರು ಇವ್ರ ಹತ್ರ ಹೇಳಿದ್ರು ನಿಮಗೆ ಸೇವೆ ಮಾಡುವರಿಂದ ಮಾತ್ರ ಹೇಳಿದ್ರೆ ನಿಮ್ಮ ಸೇವೆ ಮಾಡಲಿಕ್ಕೆ ಒಬ್ಬ ಮಗು ಹುಟ್ಟುವ ತನಕ ನನ್ನ ಸನ್ಯಾಸ ತಗೊಳ್ಳೋಲ್ಲ ಆದ್ರೆ ನಾನು ನಿಮ್ಗೆ ಸೇವೆ ಮಾಡಿದ್ದು ಅಪೇಕ್ಷೆ ಮಾಡಿ ನಿಮಗೊಬ್ಬ ಮಗ ಹುಟ್ಟೋ ತನಕ ನನಗೊಬ್ಬ ತಮ್ಮ ಹುಟ್ಟೋ ತನಕ ನಾನು ಸನ್ಯಾಸ ತಗೊಳ್ಳೋಲ್ಲ ವಿಷ್ಣು ಮಾತು ಹೋಗ್ತೀನಿ ಒಂದು ವರ್ಷದಲ್ಲಿ ಅವರಿಗೆ ಮತ್ತೊಂದು ಬೆಂಡು ಮೊಬೈಟ್ ಮುಂದೆ ವಿಷ್ಣು ತೀರ್ಥರಾದವರು ಮಗು ಹುಟ್ಟಿದ ತಕ್ಷಣ ಒಂದು ವರ್ಷ ತಾಯಿ ಹತ್ರ ಹೋಗಿದೆ ಆ ಮಗು ಹುಟ್ಟಿದ ತಕ್ಷಣ ತಾಯಿ ನಿಮಗೆ ಮುಪ್ಪಿನಲ್ಲಿ ಸೇವೆ ಮಾಡಲಿಕ್ಕೆ ಒಬ್ಬ ಮಗ ಬಂದಿರೋ ಎಷ್ಟು ಮಾತ್ರಕ್ಕೂ ಉಪಯೋಗ ಇಲ್ಲ ಇಲ್ಲ ಇಲ್ಲ ನೀನು ನನಗೆ ಬೇಕು ನಾನು ಉಪಯೋಗ ಮಾಡೋಲ್ಲ ನೀವು ತಕ್ಷಣ ತಂದೆ ಹತ್ರ ಹೇಗೆ ಮಾತಾಡಬೇಕು ಹಾಗೆ ತಾಯಿ ಹತ್ರ ಹೇಗೆ ಮಾತಾಡಬೇಕು ಇದು ಗೊತ್ತಿವ್ರಿ ಅವ್ರು ಹೇಳಿದ್ರು ಅಡ್ಡಿಲ್ಲ ತಾಯಿ ನೀನು ಸನ್ಯಾಸ ತಗೊಳ್ಳೋದಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ನಾನು ಸನ್ಯಾಸ ತಗೊಳ್ಳೋಲ್ಲ ಖುಷಿಯಾಯ್ತು ತಾಯಿ ಮುರುಗ ಕಲಿ ಬಂತು ಆದ್ರೆ ಏನಾದ್ರೆ ನೀವು ಸನ್ಯಾಸ ತಗೊಳ್ಳಿಕ್ಕೆ ಒಪ್ಪಿಗೆ ಕೊಟ್ರೆ ಈ ಮಗನನ್ನ ಕಣ್ಣಿನಲ್ಲಿ ಸನ್ಯಾಸ ಬೇಸಲ್ಲಾದ್ರೂ ನೋಡ್ತಾ ಇರಬಹುದು ನೀವು ಒಪ್ಪಿಗೆ ಕೊಡದೇ ಇದ್ರೆ ಈ ಮನ ಆಸೆ ಬಿಟ್ಟು ಬಿಟ್ಟ್ರಿ ಎಲ್ಲಾದ್ರೂ ಚೆನ್ನಾಗಿರಪ್ಪ ಸನ್ಯಾಸನ್ನ ಎಲ್ಲಾದ್ರೂ ಚೆನ್ನಾಗಿರಪ್ಪ ಸನ್ಯಾಸು ತಕ್ಷಣ ಅನುಮತಿ ಸಿಕ್ಕಿದವರು ಸಣ್ಣ ಮಗು ಮೂರು ವರ್ಷದ ಮಗುವಾಗಿದ್ದಾಗ ಅವ್ರು ಯಾವಾಗ ದ್ವಾಸಪರ್ಣಾಯ ನೀನು ದೇವರಲ್ಲ ದೇವರು ನಿನ್ನ ಜತೆಗೆ ರಕ್ಷಕನಾಗಿದ್ದಾನೆ ಎಂದು ಸಾರಿದವರು ಆದ್ರೆ ಅದನ್ನ ಮತ್ತೆ ಸಾರಿದ್ದಲ್ಲ ಮೂರು ವರ್ಷದ ಮಗುವಾಗಿದ್ದಾಗ ನಿಡೀವರು ಅಂತ ಮಲ್ಪೆ ಹತ್ರ ಮಲ್ಪೆ ಕೊಡುವ ತಂದೆಯ ಬಂಧುಗಳವರು ಅಲ್ಲಿ ಮದುವೆ ಕರ್ಮ ನೀನು ಮೂರು ವರ್ಷಕ್ಕೆ ಮಗುವ ಮದುವೆ ಗಲಾಟೆಯಲ್ಲಿ ಮಗನ ನೋಡೋರಿಲ್ಲ ಅಲ್ಲಿ ಬಂದವರು ಚಿನ್ನದ ಆಭರಣ ಎಲ್ಲಿ ಮಾಡಿಸಿದ್ದು ನೀ ಸೀರೆ ಎಲ್ಲಿ ತಗೊಂಡಿದ್ದು ಇದರ ಬಾಳು ಎಷ್ಟು ತಂದ ಉಂಟು ಅಲ್ಲಿ ತಗೊಂಡಿ ಈ ಪಟ್ಟಣದಲ್ಲಿ ಮಗು ಮಿಸ್ ಆಗೋದು ಯಾರಿಗೂ ಗೊತ್ತಿಲ್ಲ ಇವರ ಪ್ರಪಂಚದಲ್ಲಿ ಇದ್ದಾರೆ ಈಗ ನನ್ನ ಆರಾಮಾಗಿ ನನ್ನ ಯಾರು ಗಮನಿಸ್ತಾ ಇಲ್ಲ ಹೊರಡ್ಬಿಟ್ಟರು ಮೂರು ವರ್ಷದ ಮಗು ಸೆಂಕನಿಡಿಯವರು ನಿನ್ನ ಪ್ರಲ್ಪೇಟ್ ಈ ಟೈಮ್ ಪ್ರಲ್ಪೇಟ್ ಅಲ್ಲಿಂದ ಈದ ಮಲ್ಪೆ ಹೊರಟು ಅಲ್ಲಿ ಬಡವರು ದೇವಸ್ಥಾನ ಇದೆ ಶಂಕರನಾರಾಯಣ ಅಲ್ಲಿಗೆ ಬಂದು ಅಲ್ಲಿಂದ ತಾಲೇಕೋಡೆ ಅಂದ್ರೆ ಈಗ ಬನ್ನಂಜೆ ಅಂತ ತಾಲೇಪುಡೆ ದೇವಸ್ಥಾನ ಬನ್ನಂಜೆ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಚಂದ್ರೇಶ್ವರ ಪೂರ್ವರಿಗಾಲಯ ಅಂತ ಮೂರು ದೇವಸ್ಥಾನ ಅಲ್ಲಿಂದ ಬಡವ ದೇವಸ್ಥಾನ ಅಂತೇಶ್ವರ ಒಬ್ಬರೆ ಮೂರು ವರ್ಷದ ಮಗು ಸುಮಾರು ಐದಾರು ಮೈಲು ಡಿಸ್ಟೆನ್ಸ್ ಈ ಇಷ್ಟುಗಳಿಗೆ ಒಬ್ಬರನ್ನು ಬಿಟ್ಟಿದ್ದಾರೆ ಮೊದಲೇ ಮನೆ ಎಷ್ಟಿಲ್ಲ ಸ್ವಲ್ಪ ಮಗು ಎಲ್ಲಿ ಉಂಟು ಮಗುವಲ್ಲಿ ಮಗು ಇಲ್ಲಿ ಎಲ್ಲ ಕೆರೆ ಬಾರಿ ಹುಡುಕಿದ್ದಾಯಿತು ಮೊದಲು ನೋಡೋದು ಬಾರಿ ಕೆರೆ ಮಗು ಜಾರಿ ಬಿದ್ದೆ ಬಾವಿ ಬಿದ್ದಿದೆ ಕೆರೆ ಬಿದ್ದೆ ಎಲ್ಲ ಬೇರೆ ಹುಡುಕಿ ಹುಡುಕಿ ಹುಡುಕಿ ಕೆರೆಗೆ ಮದುವೆ ಬಿಟ್ರು ಾಯಿ ಅಂದ್ರೆ ಇಬ್ರು ಹುಟ್ರು ನಡ್ಕೊಂಡ್ರೆ ಮಗು ಎಲ್ಲಿ ಹೋಗಿದ್ದೆ ಅವರಿಗೆ ಟೆನ್ಶನ್ ಹೊರಟು ಅದೇ ಮಗು ಹೌದು ಒಂದು ಮೂರು ಮೂರು ವರ್ಷದ ಮಗು ಇದ್ದು ಹೊಂದ ಸುರ್ತಿ ಹೋಗ್ತಾಯ್ತು ಹೋಗ್ತಾಯ್ತು ಅಲ್ಲಿ ಕೊಡೋದು ಹೌದು ಇಲ್ಲಿ ಬಂದು ಸುತ್ತ ಬರ್ತಾ ಇತ್ತು ಇಲ್ಲಿಂದ ಹೋಯ್ತು ಅಲ್ಲಿ ಮುಂದೆ ಹೋದ್ ಬಂದಂಗೆ ಇಲ್ಲಿ ಹೋಗ್ತಾ ಇತ್ತು ಬಂದೇ ದೇವಸ್ಥಾನಕ್ಕೊಂದು ಕಳಿಸ್ಕೊಂಡು ಮುಂದೊಯ್ತು ಹೀಗೆ ಕೇಳಿಕೊಂಡು ಕೇಳಿಕೊಂಡು ಜನ ಬರ್ತಾರೆ ಅಂದ್ರೆ ಏನಪ್ಪಾ ಬನ್ನಿ ಬಂದೆ ಅಲ್ಲ ಮೂರು ವರ್ಷದ ಮಗು ನೀವು ಯಾರಿದ್ರೆ ಒಬ್ಬನೇ ಆಗಿ ಬನ್ನಿ ನಾನು ಒಬ್ಬನೇ ಬರ್ಲಿಲ್ಲ ಯಾರಿದ್ರು ನಲವಟ್ಟಿಗೆ ನನ್ನ ನಾವು ಯಾವತ್ತೂ ಏಕಾಕಿಗಳಲ್ಲ ಕಡೆಗೆ ಅಯ್ಯೋ ದೇವ ರಕ್ಷಾಪ ಬೈಲಿಕೋಪ ಮಗುವನ್ನ ಹೀಗೆ ಸಣ್ಣ ಮಗುವಾಗಿದ್ದಾಗಿಂದ ಅವರು ತನ್ನ ತಿಲಾಸತೆಯನ್ನ ನಡೆದು ಆಚರಿಸಿ ತರಿಸಿದ್ರು ನಿರ್ಭಯತ್ವ ಅನ್ನೋದು ನಾವು ಹೇಳ್ತೇವಲ್ಲ ನಿರ್ಭಯತ್ವಂ ರೋಗತ ಅಜಾಢ್ಯಂಬ ಅಪರತ್ವ ಸ್ವರ್ಣ ಅಂತವೇ ಅದು ಸಾಕಾರ ಬಂದ ಆಚಾರ್ಯರು ಅರೋಗತ ಭೂಮಿಯಲ್ಲಿದ್ದ ಎಪ್ಪತ್ತೊಂಬತ್ತು ವರ್ಷದಲ್ಲಿ ಒಂದು ದಿವಸ ಅನಾರೋಗ್ಯ ಅಂತ ನರವ ಒಂದು ದಿವಸ ಜ್ವರ ಅಂತ ಮಲ್ಕೊಳ್ಳಲಿಲ್ಲ ಒಂದು ದಿವಸ ಒಬ್ಬರಿಗೆ ಹೆದರಿದೆ ನಿರ್ಭಯಿಸುವುದು ಅದು ವೈದ್ಯವರ ಕ್ವಾಲಿಟಿ ಇದಾಗಿ ಹೇಳಿದೆ ಜಗತ್ತಿನಲ್ಲಿ ಭಗವಂತನ ಹೆಸರಲ್ಲರ ಯಾವ ಶಬ್ದವೂ ಇಲ್ಲ ನೀವು ಯಾವ ಶಬ್ದದಿಂದ ತರದ್ರೂ ಅವರು ದೇವರ ಹೆಸರಾಗುತ್ತೆ ಅಂತ ಮಗಲು ಘೋಷಣೆ ಮಾಡಿದಾಗ ಅಷ್ಟೇ ಅಲ್ಲ ಅವರು ಹೇಳಿದರು ಸರ್ವೇ ಶಬ್ದ ಸರ್ವೇ ವೇದಾ ಸರ್ವಾ ಸರ್ವೇ ಘೋಷ ಏಕೈವ ವ್ಯಾಕೃತಿ ಪ್ರಾಣರುಚಯ ಇತ್ಯ ವಿದ್ಯಾ ಎಲ್ಲ ಶಬ್ದಗಳು ಮಾತ್ರ ಅಲ್ಲ ಎಲ್ಲ ನಾದಗಳು ಆಕಾಶದಲ್ಲಿ ಪಕ್ಷಿಗಳು ತಿಲಿಪಿಲಿಗುಡ್ತವೆ ಬೆಳಗಾಟ ಎದ್ದು ಆ ಪಕ್ಷಿಗಳು ನಮಗೆ ಎಚ್ಚರಕ್ಕೆ ಕೊಟ್ಟು ಮಲ್ಕೊಳ್ಳುವ ಇದು ಬೇರೆ ಹೇಳೋದು ಬೇಡ ಅಂತ ಕಾಣುತ್ತೆ ಬಾಯ ಇಲ್ಲದೇ ಕೇಳು ಅವುಗಳಿಗೆ ಹಾಗಲ್ಲ ಬೆಳಿಗ್ಗೆ ಐದು ಗಂಟೆ ಆಯ್ತು ಅಂದ್ರೆ ಎದ್ದು ಸಂಗೀತ ಸಿ ಮಾಡಿಬಿಟ್ಟು ಸುಪ್ರಭಾತ ಕಂಪಲ್ಸರಿ ಯಾವುದಾದ್ರೂ ಪಕ್ಷಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸುಪ್ರಭಾತ ಹೇಳದೇ ಇದ್ದನ್ನು ನೋಡುವುದೇ ಸಾಧ್ಯ ಎಂಥ ಸೀಟಿಯಲ್ಲೇ ಇರಲಿ ಅವುಗಳಿಗೆ ಸುಮಾರು ಸಮಯ ಇಲ್ಲ ಐದು ಗಂಟೆ ಆಯ್ತು ಸುಪ್ರಭಾತ ಸಿ ಮಾಡಿಬಿಡ್ತವೆ ನಮಗೆ ಹಿಂಸೆ ಅಯ್ಯೋ ಮಾಡ್ತಾ ಇದ್ದಾರೆ ಎಷ್ಟು ಮಧುರವಾಗಿ ಬೆಳಗಾತೇವೆ ನಾವು ಆಚರಣೆ ಹೇಳ್ತಾರೆ ಭಗವಂತನ ಗಾನ ಅಲ್ಲ ಸೌಂಡ್ ಹ್ಯಾಸ್ ಮೀನಿಂಗ್ ಮ್ಯೂಸಿಕ್ ಹ್ಯಾಸ್ ಮೀನಿಂಗ್ ಭಗವಂತನನ್ನು ಸ್ತೋತ್ರ ಮಾಡ್ತಾವಪ್ಪ ಹೌದು ಅದಕ್ಕಿಂತ ನನಗೆ ಆಶ್ಚರ್ಯ ಅನಿಸುತ್ತಿದೆ ಅಂದ್ರೆ ಅವು ಕೂಟವ್ ಪಕ್ಷಿಗಳು ಎಷ್ಟು ಶ್ರುತಿ ಬದ್ಧವಾಗಿ ಕೂಡ್ತಾರೆ ನಮ್ಮಲ್ಲಿ ಹತ್ತು ವರ್ಷ ಹನ್ನೆರಡು ವರ್ಷ ತಪ್ಪ ಅಭ್ಯಾಸ ಮಾಡಿ ಶ್ರುತಿ ತಪ್ಪವ್ ಹಾಗೆ ಶ್ರುತಿ ಸೇರುಲೇ ಇಲ್ಲ ಕೊಡಗು ಇವು ಬಾಲಿಗೆ ಏನು ಗೊತ್ತಾ ಶ್ರುತಿ ಸೇರ್ತಿದ್ರಿ ಅಂದ್ರೆ ಹತ್ತು ವರ್ಷ ಅಭ್ಯಾಸ ಮಾಡಿದರೆ ಒಂದು ಕಾಲೇಜು ಹತ್ತು ವರ್ಷ ಅಭ್ಯಾಸ ಮಾಡಿ ತಾಪ ಸರ್ ಹಾಡ್ತಾರಲ್ಲ ಸಾಮಾನ್ಯ ಸಂಗತಿ ಹೌ ಬಾಬಾ ಯಾರತ್ರ ಅಭ್ಯಾಸ ಮಾಡಿದ್ದು ಯಾವ ಶ್ರುತಿ ಪೆಟ್ಟಿಗೆ ಯಾವ ದಮುರ ಒಂದು ವಾಯಸ್ ಆದರೂ ಶ್ರುತಿ ತಪ್ಪುತ್ತ ಭಗವಂತ ಸಂಗೀತ ಅವರು ಜನ್ಮತಃ ಕೊಟ್ಟು ಏನು ಮಧುರವಾದ್ಲ ಅಲ್ಲ ಅವುಗಳು ಹಕ್ಕಿಗಳು ಕೂಗು ನೋಡಿ ಹೊಟ್ಟೆಗೆ ತಿಂದು ಮನಸ್ಸಿಗೆ ಆಡುವ ಮಾಡಿದ್ರು ಏನೋ ಹಾಡ್ತಾನೆ ಸುಮಾರಾಗಿ ಆದರೆ ಏನು ಮಾಡಲು ಹಕ್ಕಿ ಅಷ್ಟು ಮಧುರ ಹಾಡಿದು ಅದನ್ನು ಆಚರಣೆ ಪ್ರತಿಯೊಂದು ಪ್ರಾಣಿಯು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದೆಯಪ್ಪ ಅದರ ಭಾಷೆಯನ್ನು ಅರ್ಥ ಮಾಡುದು ಅರ್ಥ ಮಾಡುದು ಅದ್ರ ಸಂಗೀತಕ್ಕೂ ಅರ್ಥ ಇದೆ ಸಂಗೀತಕ್ಕೇ ಅರ್ಥ ಇರೋದು ಶಬ್ದಕ್ಕಲ್ಲ ನಾನು ಅದನ್ನು